ಶಿಷ್ಯಾತಿವತ್ಸಲೀರೃಂದಕಮೌಳಿವೃಂದೇಯತೆ ಯನ್ಮಚಂದ್ರವೃಂದೇ ಆನಂದತೀರ್ಥಾರ್ಶಿ ಮಣೆಸ್ತಾ ರಣಮಿತ್ಯ ವೇದವ್ಯಾಸಗುಣಾ ವಿದ್ಯಧೀಶಸುವಶಂ ಗತಕ್ಲೇಶ ಕುಶಂ ಹರೇ ನಿಶಂ ಲಕ್ಷ್ಮೀಕರತಾಂಭೋಜಾಳ ಪದಾಂಬುಜಂ ಪ್ರಣಮಿ ಹಗ್ರೀವಂ ದೇವತೀ ನಾರಾಯಣ ಪರಿಪೂರ್ಣಗುಣಾ ವಿಶ್ವೋದಯಸ್ಥಿತಿಲಯ್ಯ ಪ್ರಯ ಜನಪ್ರದ ವಿಬುಧಾಖ್ಯದುಖಾಯ ನಮೋ ನಮಸ್ತೆ ನಾರಾಯಣ ಸ್ವರಗುರು ಜಗದೆಕನಾಥ ಭಕ್ತಪ್ರಿಯ ಸಕಲೋಕನಮಸ್ಕೃತುಣ್ಯವರ್ಜಿತಮುಮೀಶ್ ವಂದೇ ಭದ್ರಮುರಸಿ ನಾರಾಯಣ ನಮಸ್ಕೃತ್ಯ ನರಂಚ ನರೋತ್ತಮ ದೇವ ಸರಸ್ವತೀ ವ್ಯಾ ತ್ೋ ಜಯ ಮುದೀರೇ ಶ್ರೀಗುರುಭ್ಯೋ ನಮಃ ಹರಿ ಓ ತಿಳಿಸಿದಂತೆ ನಾರಾಯಣಂ ನಮಸ್ಕೃತ್ಯ ನರಂಜೈವ ನರೋತ್ತಮಂ ಪಾತ್ರಗಳನ್ನೆಲ್ಲ ಒಟ್ಟುಗೂಡಿಸಿದರೆ ಅಲ್ಲಿ ಬರುವ ಪಾತ್ರಗಳೆಷ್ಟು ಒಟ್ಟಿಗೆ ಕೃಷ್ಣವು ಸತ್ಯ ಭೀಮಪಾರ್ಥವ್ ಕೃಷ್ಣೇತ್ಯುಕ್ತಾಹಿ ಭಾರತೆ ವಾಸಿಷ್ಠ ಕೃಷ್ಣ ಮತ್ತು ಕೃಷ್ಣ ಭೀಮಪಾರ್ಥರು ಅಂತಂದರೆ ನರೋತ್ತಮ ಮತ್ತು ನರರಾಗ್ತಾರೆ ಅದರಂತೆ ದ್ರೌಪದಿ ದೇವಿ ಇಷ್ಟು ಜನರಿಗೆ ನಮಸ್ಕಾರ ಮಾಡಿಯೇನೆ ನಾನು ಮುಂದುವರಿತಾ ಇರುವುದು ಎನ್ನುವುದರ ವ್ಯವಸ್ಥೆಯನ್ನು ತೋರಿಸಿಕೊಟ್ಟು ಇದಾದ ಮೇಲೆ ಸೃಷ್ಟಿಯ ನಾನಾ ತರಹದ ವೈಚಿತ್ರ್ಯಕ್ಕೆ ಆಚಾರ್ಯರು ನಿರ್ಣಯ ಕೊಡ್ತಾರೆ ಸಾಮಾನ್ಯವಾದ ಪ್ರಸಂಗದಲ್ಲಿ ಅದು ಅರ್ಥ ಆಗೋಲ್ಲ ಸರ್ಗ ಅನುಸರ್ಗ ವಿಸರ್ಗ ಅಂತ ಇಲ್ಲಿ ಚಿತ್ರಣ ಮಾಡಿಕೊಟ್ಟಿದ್ದಾರೆ ಅದನ್ನು ಆಚಾರ್ಯರು ನಾನಾ ಬಗೆಯಲ್ಲಿ ಲಯ ಅಂತಂದ್ರೇನು ಸೃಷ್ಟಿ ಅಂತಂದ್ರೇನು ತೋರಿಸಿಕೊಡ್ತಾರೆ ಒಟ್ಟಾರಿಸ್ಮೆ ಸ್ಥೂಲವಾಗಿ ಹೇಳೋದಾದರೆ ಸೃಷ್ಟಿಯನ್ನು ಕಾಲಮಾನವನ್ನು ತಿಳ್ಕೊಳ್ಬೇಕಾಗತ್ತೆ ಕಾಲಮಾನವನ್ನು ತಿಳಿಸಿಕೊಡೋದಾದರೆ ಆಚಾರ್ಯರೆಯ ಕ್ರಮವನ್ನು ವರ್ಣನೆ ಮಾಡಿದ್ದಾರೆ ದೇವಾನಿಮಾನ್ ಮುಕ್ತ ಸಮಸ್ವದೋಷಾನ್ ಸ್ವಸನ್ನಿಧಾನೇ ವಿವಿಷ್ಯ ದೇವ ಪುನಸ್ತಮ್ಯಾನ್ ಅಧಿಕಾರ ಯೋಗ್ಯಾನ್ ತತ್ತದ್ಗುಣಾನೇ ಪದೇ ನುಯುಕ್ತೆ ಪರಮಾತ್ಮ ಅನಂತ ಶೀರ್ಷ್ಯಾಸ್ಯ ಕರೋರುಪಾದ ಸೋನಂತ ಸ್ವಗುಣಾನ್ ಅನಂತಾನ್ ಅನಂತ ಶಕ್ತಿ ಪರಿಪೂರ್ಣ ಭೋಗ ನಿಜ ನಜಸ್ರಂ ನಿಜಂಪಾಸ್ತೆ ಪರಮಾತ್ಮ ಅನಂತ ಇದ್ದಾರೆ ದೇಶದಿಂದಲೂ ಅನಂತ ಇದ್ದಾರೆ ಅಂದರೆ ಅಂತ ಇಲ್ಲ ಕಾಲದಿಂದಲೂ ಅನಂತ ಇದ್ದಾರೆ ಅಷ್ಟೇ ಅಲ್ಲ ಗುಣಗಳಿಂದಲೂ ಅನಂತ ಇದ್ದಾರೆ ಕಾಲ ಎಷ್ಟಿದೆ ಕಾಲದ ಬಗ್ಗೆ ಸ್ವಲ್ಪ ನಮಗೆ ಪರಿಚಯ ಬೇಕಲ್ಲ ಅಂತಂದರೆ ಅದನ್ನು ಮನುಷ್ಯರ ಲೆಕ್ಕಾಚಾರದಲ್ಲಿ ಒಂದು ವರ್ಷ ಏನಿದೆ ಅದು ದೇವತೆಗಳಿಗೆ ಒಂದು ದಿವಸ ಅಂತಾಗತ್ತೆ ಅಂಥದ್ದು ಹನ್ನೆರಡು ಸಾವಿರ ವರ್ಷಗಳಾದರೆ ಅಂಥದ್ದನ್ನು ದೇವತೆಗಳಿಗೆ ಒಂದು ವರ್ಷ ಅಂತ ಕೂಡ್ತಾರೆ ಹನ್ನೆರಡು ಸಾವಿರ ವರ್ಷಗಳೇನಿದ್ದಾವಲ್ಲ ಅದನ್ನು ದೇವತಾ ಅದು ಒಂದು ಮಹಾಯುಗ ಅಂತ ಕೂಡ್ತಾರೆ ಒಂದು ಮಹಾಯುಗ ಅಂತಂದರೆ ನಮ್ಮ ಲೆಕ್ಕಾಚಾರದಲ್ಲಿದ್ದ ನಲವತ್ತ್ ಮೂರು ಲಕ್ಷ ಇಪ್ಪತ್ತು ಸಾವಿರ ವರ್ಷ ಆಗುತ್ತೆ ಮನುಷ್ಯರ ಲೆಕ್ಕದಲ್ಲಿ ತಗೊಂಡು ದೇವತಾ ಮಾನದಲ್ಲದೆ ಹನ್ನೆರಡು ಸಾವಿರ ವರ್ಷ ಆಗುತ್ತೆ ಇಂಥ ಮಹಾಯುಗ ಏನಿದೆ ಅಂದರೆ ಕೃತ ತ್ರೇತ ದ್ವಾಪರ ಕರಿ ಈ ನಾಲ್ಕು ಸೇರಿಕೊಳ್ಬೇಕಲ್ಲ ಇಂತಹ ಯುಗ ಏನಿದೆ ಮಹಾಯುಗ ಅದು ಒಂದು ಸಾವಿರಾವರ್ತಿ ಉರುಳಿದರೆ ಅಂದರೆ ಮನುಷ್ಯರ ಲೆಕ್ಕಾಚಾರದಲ್ಲಿ ನಾನ್ನೂರ ಕೋಟಿ ವರ್ಷಗಳು ಕಾಲ ನಡೀತು ಅಂತಂದರೆ ಆ ಕಾಲಮಾನವನ್ನು ಚತುರ್ಮುಖ ಬ್ರಹ್ಮದೇವರ ಅಂದರೆ ಹದಿನಾಲ್ಕು ಮನ್ವಂತರಗಳನ್ನು ಹಂಚಿ ತೋರಿಸಿಕೊಡ್ತಾ ಇದೆ ಇಷ್ಟನ್ನು ಹದಿನಾಲ್ಕು ಮನ್ವಂತರ ಬ್ರಹ್ಮದೇವರಿಗೆ ಒಂದು ಹಗಲು ಅಷ್ಟೇ ರಾತ್ರಿ ಇರುತ್ತೆ ಆ ಹಗಲು ರಾತ್ರಿಗಳು ಸೇರಿದರೆ ಒಟ್ಟಾರೆ ನಮ್ಮ ಲೆಕ್ಕಾಚಾರದಲ್ಲಿ ಎಂಟು ಕೋಟಿ ವರ್ಷಗಳಾಗ್ತವೆ ಇಷ್ಟೂ ಚತುರ್ಮುಖ ಬ್ರಹ್ಮದೇವರಿಗೆ ಒಂದು ಹಗಲು ಮತ್ತು ರಾತ್ರಿ ಇಂಥದ್ದು ಒಟ್ಟು ನೂರು ವರ್ಷ ಆ ನೂರು ವರ್ಷ ಏನಲ್ಲ ಇಂಥ ಒಂದು ದಿನ ಅಂಥದ್ದು ಮುನ್ನೂರ ಅರವತ್ತಾಗಬೇಕು ಅಂಥದ್ದು ಒಟ್ಟು ನೂರು ಹೀಗೆ ಲೆಕ್ಕಾಚಾರ ತಗೊಂಡ್ರೆ ಇಂಥ ನೂರು ವರ್ಷಗಳಲ್ಲಿ ಚತುರ್ಮುಖ ಬ್ರಹ್ಮದೇವರ ನೂರು ವರ್ಷಗಳಲ್ಲಿ ಐವತ್ತು ವರ್ಷ ಪರಮಾತ್ಮರ ವಾಸುದೇವ ಸೃಷ್ಟಿ ಅನಿರುದ್ಧ ಸೃಷ್ಟಿ ಪ್ರದ್ಯುಮ್ಮನ ಸೃಷ್ಟಿ ಮುಂತಾದ ಸೃಷ್ಟಿಗಳನ್ನು ನಡಿತಾರೆ ಇದನ್ನೇ ಪ್ರಥಮ ಪರಾರ್ಧ ಅಂತ ಕೂಗ್ತಾರೆ ಮೊದಲನೇ ಪರ ಅನ್ನುವ ಆಯುರ್ಮಾನದ ಅರ್ಧ ಭಾಗದಲ್ಲಿ ಬರೆಯ ಸೃಷ್ಟಿ ವ್ಯಾಪಾರ ನಡೆಯುತ್ತೆ ಇನ್ನು ಉಳಿದಿರುವಂತಹ ದ್ವಿತೀಯ ಪರಾರ್ಧದಲ್ಲಿ ಅದರಲ್ಲೂ ಚತುರ್ಮುಖ ಬ್ರಹ್ಮದೇವರಿಗೆ ಎಂಬತ್ತೇಳುವರೆ ವರ್ಷ ಆಗಿರುತ್ತೆ ಅಲ್ಲಿ ತನಕ ಅಷ್ಟೇ ಸೃಷ್ಟಿಯಾದಿ ವ್ಯಾಪಾರ ಅಂದರೆ ಮೂವತ್ತೇಳುವರೆ ವರ್ಷ ಅಷ್ಟೇ ಅಲ್ಲಿ ಮಧ್ಯದಲ್ಲಿ ಎಲ್ಲ ವ್ಯಾಪಾರ ನಡೆಯುತ್ತೆ ಸೃಷ್ಟಿಯಾದಿಗಳೆಲ್ಲ ಚತುರ್ಮುಖ ಬ್ರಹ್ಮದೇವರ ಪ್ರತಿ ಬೆಳಗ್ಗೆ ಬೆಳಗ್ಗೆ ಆಯಿತು ಅಂತಂದರೆ ಅಂದರೆ ಮೊದಲನೇ ಸ್ವಾಯುಭವ ಮನ್ವಂತರ ಶುರುವಾಗಿತ್ತು ಹಾಗೆ ಶುರುವಾಗುವಾಗ ಎಲ್ಲ ಬ್ರಹ್ಮಾಂಡದ ಒಳಗಿನ ಲೋಕ ಎಲ್ಲ ನಾಶ ಆಗಿರುತ್ತೆ ಮತ್ತೆ ಮತ್ತೆ ಸೃಷ್ಟಿಯಾಗತ್ತೆ ಪ್ರಳಯ ಮೂರು ಪ್ರಕಾರ ಒಂದು ಮನ್ವಂತರ ಪ್ರಳಯ ಅಂತ ಒಂದು ಮನ್ವಂತರ ಮುದರೆ ಪ್ರಳಯ ಶುರುವಾಗಿತ್ತು ಹಾಗೆಯೇ ದಿನಾಂತ್ಯ ಪ್ರಳಯ ಅಂತಿದೆ ಚತಮುಖಕ್ಕೆ ಬೆಂದೇವರ ರಾತ್ರಿ ಮಾನ ಏನಿದೆ ಅಷ್ಟೂ ಕಾಲ ಪ್ರಳಯ ನಡೆಯುತ್ತೆ ಅಂದರೆ ಸರಿಯಾಗಿ ನಾನ್ನೂರು ಕೋಟಿ ವರ್ಷಗಳ ತನಕ ಮನುಷ್ಯಮಾನದ ಪ್ರಕಾರ ಪ್ರಳಯ ನಡೆಯುತ್ತೆ ಇದು ಎರಡನೇ ಪ್ರಳಯ ಚತುರ್ಮುಖ ಬ್ರಹ್ಮದೇವರ ಆಯುರ್ಮಾನ ಎಷ್ಟಿದೆಯಲ್ಲ ಅಂದರೆ ಒಟ್ಟಾರೆ ಅವರ ಪರ ಅಂತ ಒಬ್ಬ ಚತುರ್ಮುಖ ಬ್ರಹ್ಮದೇವರು ಮುಗಿದ್ರು ಅಂತಂದರೆ ಅವರು ಎಂಬತ್ತೇಳನೇ ಎಂಬತ್ತೇಳುವರೆ ವರ್ಷ ಕಳಿತಿರಲಿಕ್ಕೆ ಪ್ರಳಯ ಶುರುವಾಗುತ್ತೆ ಮತ್ತೆ ಎಂಬತ್ತೇಳುವರೆ ವರ್ಷ ಪ್ರಳಯ ಕಾಲದಲ್ಲಿ ಅಷ್ಟು ಮುಗಿಯೋ ತನಕ ಪ್ರಳಯ ಕಾಲ ಕೂಡಲೇ ಇರುತ್ತೆ ಇದು ಮಹಾಪ್ರಳಯ ಅಂತ ಕೂಡ್ತಾರೆ ಬ್ರಹ್ಮಾಂಡಾದಿ ಎಲ್ಲ ವ್ಯವಸ್ಥೆ ನಾಶ ಆಗುತ್ತಾಗ ಇದು ಚತುರ್ಮುಖ ಬ್ರಹ್ಮದೇವರ ಲೆಕ್ಕಾಚಾರದಲ್ಲಿ ಸೃಷ್ಟಿಯಾದಿ ವ್ಯಾಪಾರ ನಡೆಯುವ ಕ್ರಮ ಎಂಬತ್ತೇಳೂವರೆ ವರ್ಷ ಪ್ರಳಯ ಏನಾಗಿರುತ್ತೆ ಆಗ ಸೃಷ್ಟಿ ವ್ಯಾಪಾರಕ್ಕೆ ಶುರು ಮಾಡಲಿಕ್ಕೆ ಪರಮಾತ್ಮ ಹೊರಟು ಮುಕ್ತರ ಜೊತೆಯಲ್ಲೆಲ್ಲ ವಿಹಾರ ಮಾಡ್ತಾನೆ ಅವರು ಯಾವ್ಯಾವ ರೂಪ ಬಯಸ್ತಾರೆ ಆ ರೂಪಗಳನ್ನು ತಗೊಂಡು ಅವರುಗಳ ಜೊತೆಯಲ್ಲೆಲ್ಲ ವಿಹಾರ ಮಾಡ್ತಾನೆ ವಿಹಾರ ಆದ ಮೇಲೆ ರಮಾದೇವಿಯರು ಶ್ರುತಿ ರೂಪದಲ್ಲಿ ವೇದಾಭಿಮಾನಿನಿ ವೇದ ರೂಪದಲ್ಲಿ ಸ್ತೋತ್ರ ಮಾಡಿದ್ದಾರೆ ಸ್ವಾಮಿ ನೀನು ಬಿಟ್ರೆ ಎಲ್ಲ ಹೀಗೆ ಮಲ್ಕೊಂಡಿರ್ತಾರಷ್ಟೆ ಅದರಿಂದ ತ್ರಿವಿಧ ಜೀವರಾಶಿಗಳನ್ನು ಹೊರಗೆ ತಂದು ಅವರವ್ರಿಗೇನಿರಬೇಕೋ ಆ ಪೋಷಣಗಳನ್ನೆಲ್ಲ ಕೊಟ್ಟು ಇಲ್ಲಿ ಪ್ರಕೃತಿಯಲ್ಲೂ ತ್ರಿವಿಧ ಇದೆ ಸತ್ವಗುಣ ರಜೋಗುಣ ತಮ್ಮ ಗುಣ ಅವುಗಳ ಜೊತೆಯಲ್ಲಿ ಅವರನ್ನು ನಾನಾ ರೀತಿಯಲ್ಲಿ ಚೆನ್ನಾಗಿ ಹುರಿದು ಕರೆದು ಬಿಸದು ಮಾಡಿದರೆ ಅವರು ಯಾರು ಅಂತ ಸ್ಪಷ್ಟ ಗೊತ್ತಾಗುತ್ತೆ ಆ ರೀತಿಯಲ್ಲಿ ಮಾಡಿ ಅವರವರ ಗತಿಯನ್ನ ಅವರವರಿಗೆ ಕೊಡು ಅಂತ ಪ್ರಾರ್ಥನೆ ಮಾಡುತ್ತಾರೆ ಆ ಪ್ರಾರ್ಥನೆಯನ್ನು ಮಾಡಿದಾಗ ಪರಮಾತ್ಮ ಸೃಷ್ಟಿ ವ್ಯಾಪಾರವನ್ನು ಶುರು ಮಾಡುತ್ತಾರೆ ಆ ಕಾಲದ ಬ್ರಹ್ಮಾದಿಚೇತನರ ಸೃಷ್ಟಿ ಆ ಸೃಷ್ಟಿ ಅನೇಕ ಪ್ರಕಾರ ಇದೆ ಅದು ಬ್ರಹ್ಮಾಂಡದ ಹೊರಗಿನ ಮೊದಲನೇ ಸೃಷ್ಟಿಯ ವಿವರವನ್ನು ಎಲ್ಲೆಲ್ಲ ನೋಡಿದ್ವಿ ಅದನ್ನೆಲ್ಲ ಯಾವ್ಯಾವ ರೀತಿಯಲ್ಲಿ ಆಗಲೇ ರಮಾದೇವಿಯವರು ಮೂರು ರೂಪವನ್ನು ತಗೊಳ್ತಾರೆ ಶ್ರೀರೂಪ ಭೂರುಪ ದುರ್ಗಾರೂಪ ಅಂತ ತಾವು ತಗೊಳ್ತಾರೆ ಪುನಶ್ಚ ಮಾಯಾ ತ್ರಿವಿಧಾ ಸತ್ವಾದಿ ಸತ್ವಾಪೈರಥವಾ ಸತ್ವಾತ್ಮಕ ಸಬೂವ ತಸ್ಮ ಸುಷ್ಣು ನಮಗೆ ನಿರಂತರೂಪೀ ಶ್ರೀರುಪ ಅದರಿಂದ ಸಾತ್ವಿಕ ಗುಣವನ್ನು ರಜೋಗುಣವನ್ನು ಭೂರುಪದಿಂದಾಗಿ ದುರ್ಗಾರೂಪದಿಂದಾಗಿ ತಮೋಗುಣವನ್ನು ಹೀಗೆ ನಿಯಂತ್ರಣ ಮಾಡುತ್ತಾರೆ ರಜಸ್ತಂಚ ವಿರಿಂಚ ಆಸೀತ್ ತಮಸ್ತನೌ ಶರದ ಇತಿತ್ರಿಯೋಸ್ಮಾತ್ ಏತೆ ಹಿ ದೇವ ಪುನರಂಡ ಸೃಷ್ಟವು ಅಶಕ್ನು ಅಂತಹ ಹರಿಮೆತ್ಯು ತುಷ್ಟುವು ಬ್ರಹ್ಮಾಂಡದ ಹೊರಗೆ ಅನೇಕಾವೃತ್ತಿ ಸೃಷ್ಟರಾಗ್ತಾನೆ ಸೃಷ್ಟರಾಗಿ ಅವರು ಒಂದೊಂದು ಒಂದೊಂದು ಶರೀರ ಕೊಟ್ಟು ಬಲಿಸ್ತಾನೆ ಆದರೂ ಆಗೋಲ್ಲ ಇನ್ನು ಮುಂದೆ ನಾವು ಮತ್ತೆ ಸೃಷ್ಟಿ ಮಾಡಿದ್ದೇವೆ ಅಂದರೆ ಆಗೋಲ್ಲ ಬ್ರಹ್ಮಾಂಡವನ್ನು ನೀನೇ ಸೃಷ್ಟಿ ಮಾಡಿ ಕೊಡಬೇಕು ಸ್ವಾಮಿ ಆಮೇಲೆ ಒಳಗಡೆಯಲ್ಲಿ ಪ್ರೇರಣೆ ಮಾಡಿದರೆ ಏನಾದ್ರು ಮಾಡಿದ್ದೇವೆ ಅಂತ ಸುಶಾವಶೈವಾಂಡ ಮಧೋಕ್ಷಜಸ ಹಿರಣ್ಯಾತ್ಮಕ ಮಂಬುಮಧ್ಯೆ ತಸ್ ಪ್ರವಿಷ್ಟಾ ಹರಿಣೈವ ಸಾಧ್ಯಂ ಸರ್ವೇ ಸುರಸ್ತ ಬಭೂವನಾಭೇ ಆಗ ಪರಮಾತ್ಮ ಬ್ರಹ್ಮಾಂಡವನ್ನು ರಮಾದೇವಿಯರ ಉದರದಲ್ಲಿಟ್ಟು ಸೃಷ್ಟಿ ಮಾಡ್ತಾರೆ ಒಳಗಡೆಯಲ್ಲಿರುವಂತಹ ಅವಕಾಶವೇ ಐವತ್ತು ಕೋಟಿ ಯೋಜನೆ ವಿಸ್ತೀರ್ಣ ಅದೊಂದು ತೆಂಗಿನಕಾಯಿ ಇಟ್ಟುಕೊಂಡ್ರೆ ಒಳ್ಳೆ ಹಸಿ ತೆಂಗಿನಕಾಯಿ ಇಟ್ಟುಕೊಂಡ್ರೆ ಪೂರ್ಣ ಮರದಿಂದ ಹೆಕ್ಕಿತ್ತಿರ್ತೇವೆ ಹಾಗೆ ಅದು ಇಟ್ಟುಕೊಂಡ್ರೆ ತೆಂಗಿನಕಾಯಿ ಗುರುಳೆ ಅದು ಇಟ್ಟುಕೊಂಡ್ರೆ ಬ್ರಹ್ಮಾಂಡದ ಕಲ್ಪನೆ ಬರಬಹುದು ಸ್ವಲ್ಪ ಒಳಗಡೆಯಲ್ಲಿರುವ ಕರ್ಪವದಲ್ಲಿ ಬರೀ ನೀರು ತುಂಬಿರುತ್ತೆ ಎಳನೀರು ತುಂಬುದಾಗಿ ಒಳಗಡೆಯಲ್ಲಿ ಕಾಯಿ ಬರಿತಾ ಇದ್ದಾಗೂ ಕೂಡ ನೀರು ಕಮ್ಮಿ ಆಗ್ತಾ ಬರುತ್ತೆ ಹಾಗೆ ಪರಮಾತ್ಮ ಒಳಗಿದ್ದ ಘನೋದಕವನ್ನು ಅರ್ಧಪಾನ ಮಾಡಿ ಒಳಗೆ ಹೋಗಿ ಮಲಗಿಬಿಡ್ತಾನೆ ಆ ಘನೋದಕದ ಮೇಲೆ ಮಲಗಿಬಿಡ್ತಾನೆ ಆ ಕಾಲದಲ್ಲಿ ಹಾಗೆ ಬೇಕಾಷ್ಟು ನಡೆಯುತ್ತೆ ಆ ಮಧುಪೇಟ ಬಾದಿಗಳನ್ನೆಲ್ಲ ಸೃಷ್ಟಿ ಮಾಡಿ ಅವ್ರ ಹೋರಾಟ ಮಾಡಿ ಅವರನ್ನು ಸಂಹಾರ ಮಾಡಿ ಕಾಠು ವ್ಯಾಪಾರ ನಡೆಸ್ತಾನೆ ನನ್ನ ನಾಭಿಯಿಂದಲೇ ನಾಭಿ ಕಮಲದಲ್ಲಿ ಹದಿನಾಲ್ಕು ದಳ ಇದೆ ಹದಿನಾಲ್ಕು ಲೋಕದ ವ್ಯವಸ್ಥೆ ಅಲ್ಲೇ ಎಲ್ಲ ದೇವತೆಗಳ ಸೃಷ್ಟಿ ಸೂಕ್ಷ್ಮ ಸೃಷ್ಟಿಯನ್ನು ಮಾಡಿ ಬ್ರಹ್ಮದೇವರಿಗೆ ಆದೇಶ ಕೊಡ್ತಾನೆ ಸಕಲರನ್ನು ನೀ ಸೃಷ್ಟಿ ಮಾಡುವಂತ ಅವರೊಂದು ಆ ಸೃಷ್ಟಿ ಮಾಡುತ್ತಾನೆ ಆಮೇಲೆ ಕಶ್ಯಪಾದಿ ಋಷಿಗಳ ಮತ್ತೆ ಮತ್ತೆ ಹೊರಗೆ ಬರ್ತಾರೆ ಇವೆಲ್ಲ ಕ್ರಮ ಇದೆ ಆದರೆ ಬ್ರಹ್ಮಹಂಡದ ಹೊರಗಿನ ಸೃಷ್ಟಿಗಳಲ್ಲಿ ಮಾತ್ರ ತಾರತಮ್ಯಕ್ಕೆ ಚ್ಯುತಿವರ್ದಿ ಇದ್ದಂತೆ ಸೃಷ್ಟಿ ಮಾಡಿದ್ದಾನೆ ಪರಮಾತ್ಮ ಇದನ್ನು ಅನುಸರ್ಗ ಅಂತ ಕೂಗ್ತಾರೆ ಬ್ರಹ್ಮಾಂಡದ ಒಳಗಿನ ಸೃಷ್ಟಿಯನ್ನು ಪಾದ್ಮಕಲ್ಪದ ಸೃಷ್ಟಿ ಎಂದು ಕೂಗ್ತಾರೆ ಇಲ್ಲಿ ಕ್ರಮ ಏನಿಲ್ಲ ಹೇಗಬೇಕಾದ್ರೆ ಸೃಷ್ಟಿ ಮಾಡಿದ್ದಾನೆ ಅದರಿಂದಾಗಿ ತಾರತಮ್ಯವನ್ನು ನೋಡಬೇಕು ಅಂತಂದರೆ ಬ್ರಹ್ಮಾಂಡದ ಹೊರಗಿನ ಸೃಷ್ಟಿಯನ್ನು ಅವಶ್ಯವಾಗಿ ತಿಳಿದಿರಬೇಕು ಬೃಹಧಾನ್ಯಕ್ಕಾದಿ ಉಪನಿಷತ್ತುಗಳಲ್ಲಿ ಇದನ್ನು ವರ್ಣನೆ ಮಾಡಿದ್ದಾರೆ ಇದೆಲ್ಲ ಸಾಮಾನ್ಯರಿಗೆ ಅರ್ಥ ಆಗೋಲ್ಲ ಸಾಮಾನ್ಯರಿಗೆ ಒಂದೇ ವರ್ತಿಯು ಹೇಳ್ತಾ ಇದ್ದಾರೆ ಅಂತ ಅನಿಸ್ಬಿಡುತ್ತೆ ಆದರೆ ತಾರತಮ್ಯಾದಿಗಳು ವೇದದಲ್ಲಿ ಎಲ್ಲಿ ಹೇಳಿದ್ದಾರೆ ಯಾಕೆ ಹೇಳಿದ್ದಾರೆ ಯಾಕೆ ಬೇಕು ಅವರ ಸೃಷ್ಟಿಯಾದಿಗಳಲ್ಲಿ ಇದರ ಆಂತರ್ಯ ಏನಿದೆ ಅದಕ್ಕೆಲ್ಲ ನಿರ್ಣಯ ಕೊಟ್ಟ ಭಾಗ ಆ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದಾಗ ತಸ್ಮಾತ್ಮನ ಸರ್ವಸುರ ಪ್ರಸೂತಃ ಅತೇ ಜಾನವಾನ ಆ ಕಾಲದಲ್ಲಿ ಎಲ್ಲ ದೇವತೆಗಳು ಹೊರಗೆ ಬಂದವರು ನಮ್ಮಲ್ಲಿ ಯಾರು ಅತ್ಯಂತ ಶ್ರೇಷ್ಠರು ನಮ್ಮನ್ನು ಮುಂದೆ ನಡೆಸುವವರು ಬಲಿಷ್ಠರಾಗಿ ನಮಗಳಿಗೆ ಆಪತ್ತು ಬರದೇ ಇದ್ದಂತೆ ನೋಡಿಕೊಳ್ಳುವವರು ಯಾರು ಅಂತ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿದಾಗ ಭಗವಂತ ಒಂದು ಪರೀಕ್ಷಾವನ್ನು ನೀಡುತ್ತಾನೆ ಪಪಾತವಾರ್ಗಮನ ಶರೀರಂ ತಸೈವ ಚಾವೇ ಶತಉುತ್ಥಿತ ಪುನಃ ತಸ್ಮತ್ಸಕೋ ದೇವಗಣಾಸ್ತಮೇವ ಒಂದು ಶರೀರವನ್ನು ಸೃಷ್ಟಿ ಮಾಡಿ ಎಲ್ಲ ದೇವತೆಗಳು ಪ್ರವೇಶ ಮಾಡಬೇಕು ಅವರು ಪ್ರವೇಶ ಮಾಡಿದಾಗ ಅವರಿಂದ ಅಭಿಮಾನಮಾನನಾದಂತಹ ನಾಡಿಗಳು ನರಗಳು ಇಂದಿರಿಯಗಳು ಜಾಗೃತಗೊಳ್ಳುತ್ತವೆ ಯಾವಾಗ ಅವರು ಒಬ್ಬೊಬ್ಬರಿಗೆ ಹೊರಗೆ ಬರ್ತಾರೆ ಅದೆಲ್ಲವೂ ಕೂಡ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತಾ ಬರುತ್ತೆ ಕ್ರಿಯೆಯನ್ನು ನೆಲೆಸುತ್ತೆ ಮುಖ್ಯಪ್ರಾಣದೇವರು ಹೊರಗೆ ಬರ್ತಿರಲಿಕ್ಕೇನೆ ನೊತ್ತಿತಂಪುನಃ ಮತ್ತು ಎಳ್ಳೇ ಇಲ್ಲ ಇದನ್ನೇ ಮತ್ತೆ ಶ್ರೀಪಾದರಾಜಿತು ಕರ್ಣಾಭಿಮಾನ ಸುರಲು ದೇಹವಾ ಬಿಡಲು ಕುರುಡ ಕಿವುಡ ಮೂಕನೆಂದೆನಿಸು ಪರಮ ಮುಖ್ಯ ಪ್ರಾಣ ತೊಲಗಲ ದೇಹವನ್ನು ಅರಿಯಿತು ಪಿಣನೆಂದು ಬೇಡಬರು ಬುಧಜನ ಆ ಕ್ರಮದಿಂದಾಗಿ ಮುಖ್ಯಪ್ರಾಣ ಅತ್ಯಂತ ಪ್ರಧಾನ ನಮ್ಮ ಶರೀರದಲ್ಲೂ ಗೊತ್ತಾಗುತ್ತೆ ಉಸರಾಟ ಇಲ್ಲದೆ ಇದ್ರೆ ಇನ್ನೆಲ್ಲ ಇದ್ದು ಪ್ರಯೋಜನ ಇಲ್ಲ ಅಂತ ತೋರಿಸಿಕೊಡುವ ಕ್ರಮ ಹರೇರ್ ವಿರಿಂಚಸ್ಸ ಮಧ್ಯ ಸಂಸ್ಥಿತೇ ತದನ್ಯ ದೇವಾಧಿಪತಿ ಸಮಾನತಃ ಚತುರ್ಮುಖ ಬ್ರಹ್ಮದೇವರು ಮತ್ತು ಭಗವಂತನಿಗೂ ಅದರಂತೆ ಬೇರೆಲ್ಲ ದೇವತೆಗಳಿಗೂ ಮಧ್ಯದಲ್ಲಿದ್ದು ಯಾರ ಬಲದಿಂದಾಗಿ ಎಲ್ಲರೂ ಪರಮಾತ್ಮನನ್ನು ಪಡಿತಾರೋ ಅಂಥವರೇ ಮುಖ್ಯಪ್ರಾಣ ದೇವರು ಅದಕ್ಕೆ ಅವರನ್ನ ಜೀವೋತ್ತಮ ಅಂತ ಕೂಗುವಂಥದ್ದು ಬ್ರಹ್ಮದೇವರನ್ನು ಮತ್ತು ಜೀವೋತ್ತಮ ಅಂತೇನು ಉಪಾಸನೆ ಮಾಡಬೇಕಾಗಿಲ್ಲ ಆದರೆ ಮುಖ್ಯಪ್ರಾಣದೇವರನ್ನು ಮಾಡಲಿಕ್ಕೇ ಬೇಕು ಕಾರಣ ಮುಖ್ಯಪ್ರಾಣ ದೇವರೇ ಜೀವರಿಗೂ ಭಗವಂತನಿಗೂ ಮಧ್ಯದಲ್ಲಿದ್ದು ಎಲ್ಲಾ ಸಾಧನೆಯನ್ನು ನೋಡಿಕೊಳ್ಳುವವರು ಅದನ್ನೇ ಅಂತಾರೆ ಹರೇಹೇ ವಿರುಂಚ ಮಧ್ಯ ಸಂಸ್ಥಿತೇ ತದನ್ಯ ದೇವಾಧಿಪತಿ ಸ ಮಾಂತ ತಥೋ ವಿರುಂಚೋ ಸಪ್ತ ಸಸಪ್ತ ಕನ್ಯಾಶು ಆ ಕಮಲದಿಂದಲೇನೆ ಹದಿನಾಲ್ಕು ಲೋಕದ ವ್ಯವಸ್ಥೆಯನ್ನು ಮಾಡಿ ವೈಕಾರಿಕಾದಿ ದೇವತೆಗಳಿಗೆಲ್ಲರಿಗೂ ಶರೀರ ಕೊಟ್ಟು ब्रह्मदेव सृष्टिमित होता है चक्षुश्रुति स्पर्शादे सहव रविशी धर्म इवे प्रसूता तमोविंदी सृष्टिमितर अहंकार बुद्धिया उमेवियन मनस्सक्र काम अरे इंद्रत मनमथर गुरु हु, मनु हु, दक्ष हुता उता सहैवशक्तिया मनस प्रसूता इवरने मनस्स ಗುರು ಅಂದರೆ ಬೃಹಸ್ಪತಿ ಆಚಾರ್ಯರು ಸ್ವಯಂಭವನಗಳು ದಕ್ಷ ಪ್ರಜಾಪತಿ ಅನಿರುದ್ಧ ಶಚಿದೇವಿಯ ಸಮೇತವಾಗಿ ಇವರನ್ನ ಪಡಿತಾರೆ ಚಕ್ಷುಶ್ರುತಿಭ್ಯಾಮ್ ಕಣ್ಣು ಮತ್ತು ಕಿವಿಗಳಿಂದಾಗಿ ಸ್ಪಾರ್ಶನೇಂದ್ರಿಯದಿಂದಲೂ ಕೂಡ ಸೂರ್ಯ ಚಂದ್ರ ಧರ್ಮ ಇವರನ್ನು ಪಡಿತಾರೆ ಜಿಹ್ವಾಭವ ವಾರಿಪುತರ್ನಸೋಷ್ಠ ನಾರಿಗೆಯಿಂದಾಗಿ ವರುಣದೇವರನ್ನು ನಮ್ಮ ಮೂಗಿನ ಎರಡು ಹಳ್ಳಿಗಳಿಂದಾಗಿ ಇಬ್ಬರು ನಾಪತ್ಯದಸರರು ಅಶ್ವಿನಿ ದೇವತೆಗಳನ್ನು ಪಡ್ಕೊಳ್ಳುತ್ತಾರೆ ತತಃ ಸನಾ ಸನಕಾದಿಗಳು ಮರೀಚಿಮುಖ್ಯರಾದಂತಹ ಹತ್ತು ಜನ ಪ್ರಜಾಪತಿಗಳು ಉಳಿದೆಲ್ಲ ದೇವತೆಗಳು ಕ್ರಮವಾಗಿ ಪಡಿತಾರೆ ಚತುರ್ಮುಖ ಬ್ರಹ್ಮದೇವರು ತಥೋ ಅಸುರಾಧ್ಯಾಹ ಅಸುರರೇ ಮೊದಲಾದವರು ಕೂಡ ಕಾಲಕ್ಕೆ ಬರ್ತಾರೆ ಬ್ರಹ್ಮದೇವರಿಂದ ಋಷಿಗಳು ಮನುಷ್ಯರು ಹೀಗೆ ಜಗದ್ವಿರಿಂಚಂಚ ವಿರಿಂಚಿತೋಭೂತ್ ಜಗತ್ತನ್ನು ವಿರಿಂಚು ವಿಚಿತ್ರವಾದ ಕ್ರಮದಲ್ಲಿ ಸೃಷ್ಟಿ ಮಾಡುತ್ತಾರಾದ್ದರಿಂದಾಗಿ ವಿರಿಂಚ ವಿರಿಂಚ ಅಂತ ಬರಲು ಹೋಗ್ತಾರೆ ವಿಶೇಷವಾಗಿ ಅಂಚತಿ ಎಲ್ಲವನ್ನು ಸೃಷ್ಟಿ ಮಾಡಿ ಪ್ರಗಾಗ್ತಾರೆ ಕ್ರಮದಿಂದಾಗಿ ಮಾಡಿ ಹಾಗೆ ಉತ್ತ ಕ್ರಮಾತ್ ಪೂರ್ವಭವಸ್ತು ಯೋಯ ಶ್ರೇಷ್ಠ ಸಹ ಸಹ ಹಿ ಆಸುರಕಾನ್ರೃತೆ ಚ ಅದರಿಂದಾಗಿ ಈ ಕ್ರಮವನ್ನು ನೋಡ್ತಾ ಪೂರ್ವ ಸೃಷ್ಟಿಯಲ್ಲಿ ಯಾರ್ಯಾರು ಮಧು ಸೃಷ್ಟರಾದರೂ ಅವರವರು ಹೆಚ್ಚು ಉಂಟು ತಿಳಿಯಬೇಕು ಸೃಷ್ಟಿಯಲ್ಲೂ ಅಲ್ಲ ಪೂರ್ವಸೃಷ್ಟಿಯಲ್ಲಿ ಇಂಥ ನಿರ್ಣಯವನ್ನ ಗುಣಾಸ್ತು ಕಾಲಾತ್ ಪಿತೃಮಾತೃದೋಷಾತ್ ಸ್ವಕರ್ಮತೋವಾ ಅಭಿಭವಂ ಪ್ರಯಂತಿ ಆಮೇಲಾಮೇಲೆ ಸೃಷ್ಟವಾದಾಗ ಕಾಲಕ್ರಮದಿಂದಲೂ ದೋಷದಿಂದಲೂ ಶಾಪಾದಿಗಳಿಂದಲೂ ಸ್ವಲ್ಪ ವ್ಯತ್ಯಾಸ ಆಗುವುದಿದೆ ಅಂತ ನಿರ್ಣಯವನ್ನು ಕೊಟ್ಟು ದುತ್ಕ್ರಮದಿಂದಲೇ ಲಯವು ಆಗುತ್ತೆ ಕಡೆಗೆ ತಥೋ ಹರಿ ಪ್ರಲಯ ಶ್ರೀಸಹಾಯ ರಮಾಸಮೇತನಾಗಿ ಪರಮಾತ್ಮ ಒತ್ತು ಉಳ್ಕೋತಾನೆ ಇದು ಪರಮಾತ್ಮೆ ಹೀಗೆ ನಡೆಸ್ತಾನೆ ಇದ್ದಾನೆ ಒಮ್ಮೊಮ್ಮೆ ಒಂದು ರೆಪ್ಪೆ ಹಾಕಿ ತೆಗೆಯುವಂತೆ ಒಬ್ಬ ಬ್ರಹ್ಮದೇವರು ಉರುಳು ಹೋಗಿರ್ತಾರೆ ಒಂದೊಂದು ಪ್ರಳಯ ಒಂದು ಬ್ರಹ್ಮದೇವರು ಸೃಟ್ಟಿ ಹೀಗಾಗ್ತಾ ಇರುತ್ತೆ ಭಗವಂತನ ಕಾಲಮಾನ ದೊಡ್ಡದಿದೆ ಎನ್ನುವುದನ್ನು ತೋರಿಸಿಕೊಡ್ತಾರೆ अोलसिकोटूं विदुरी परमाताजस् शक्ति पुरुषोत्तम तर प्रसादा अथ दग्धदोषा तमाव्याशु परम सुशंती भगवंतन व्याप्त यार चिंतमारे अमर काल व्याति दे। देश व्याप्ति एस्टे दे। यथोवा युवा भूतानी जायते भगवंत जगजन्मादिकर्तृत्व इडी जगत् आए प्रपंचकू सृष्टियादिग्द्दे ಅದನ್ನ ಸೃಷ್ಟಿ ಮಾಡುವ ಭಗವಂತರಿಗೆ ಮಾತ್ರ ಯಾವ ವಿಕಾರ ಇಲ್ಲ ಇದನ್ನ ಸ್ಫುಟವಾಗಿ ಯಾರು ತಿಳಿತಾರೋ ಯತ್ ಪರತಂತ್ರ ಹರಿಸಾತಿ ಸಂಬಂಧಾನ್ ಮುಚ್ಚೇ ಹಿ ಸಹ ಇವೆಲ್ಲವೂ ಕೂಡ ಭಗವದಧೀನ ನಮಗೆ ಇವತ್ತೇನು ಚಿಕ್ಕುದರಿಂದ ಹಿಡಿಕೊಂಡು ದೊಡ್ಡದರ ತನಕ ಏನೇನಾಗ್ತಾ ಇದೆ ಅದೆಲ್ಲ ಭಗವಂತನಿಂದಲೇ ಕಾರಣ ಇಡೀ ಬ್ರಹ್ಮಾಂಡ ಅದರವರೆಗಿಂದು ಎಲ್ಲಾ ಸೃಷ್ಟಿ ಮಾಡಿ ಇದು ಒಮ್ಮೆ ಅಲ್ಲ ಜಗತ್ಪ್ರವಾಹ ನಿತ್ಯೋಯ್ ನಿತ್ಯ ನಡೀತಾನೆ ಇರುತ್ತೆ ಇಂತಹ ಜಗತ್ಪ್ರವಾಹ ಹೀಗೆ ಯಾವಾಗಲೂ ಯಾರು ನಡೆಸ್ತಾನೆ ಅನ್ನೋದನ್ನು ತಿಳಿದರೆ ಭಗವಂತ ಅನಂತ ಅಪಾರ ಶಕ್ತಿ ಸಂಪನ್ನ ಬಹುಚಿತ್ರ ಜಗತ್ ಬಹುದಾ ಕಾರಣಾತ್ ಪರಿಶಕ್ತಿ ಅನಂತ ಗುಣಪರಮಃ ಅಂತ ಸ್ಪಷ್ಟ ಆಗುತ್ತೆ ಈ ರೀತಿಯಲ್ಲಿ ಚಿಂತನೆ ಮಾಡಿದರೆ ಅಂಥವರು ಸಂಸಾರದಿಂದ ಹೊರಗೆ ಹೋಗ್ತಾರೆ ಅವರ ದೋಷಗಳನ್ನೆಲ್ಲ ಕಳ್ಕೊಳ್ತಾರೆ ಹೀಗೆ ಇದನ್ನೇ ಚಿಂತನೆ ಮಾಡಲಿಕ್ಕೋಸ್ಕರ ದೇವತೆಗಳು ಬಂದಿದ್ದಾರೆ ನಿತ್ಯ ನಿರಂತರ ಭಗವಂತನ ಮಹಿಮಾವನ್ನು ಚಿಂತನೆ ಮಾಡುತ್ತಾರೇ ಭಾವಿತಾ ನಾಕಿ ವೃಂದೈಹಿ ಇದನ್ನೇ ಆಚಾರ ಸಂಗ್ರಹ ಮಾಡಿತ್ತು ಹೀಗೆ ತೋರಿಸಿಕೊಡ್ತಾ ಪುನಶ್ಚ ಮಾರೀಚತೆಯೇವ ಇನ್ನು ಅನುಸರ್ಗ ಈ ಸೃಷ್ಟಿಯನ್ನು ಅನುಸರಣೆ ಮಾಡಿ ಅಲ್ಲೇ ಮಾರೀಚರು ಅಂದರೆ ಮರೀಚು ಋಷಿಗಳ ಮಕ್ಕಳಾದ ಕಶ್ಯಪ ಋಷಿಗಳು ಇನ್ನೂ ವಿಸ್ತಾರವಾದ ಸೃಷ್ಟಿ ಆದಿಗಳನ್ನು ಬೆಳಸ್ತಾ ಹೋಗ್ತಾರೆ ತತಃಸಮಗ್ ಅಲಯೋ ಲಯೋ ದಧೋ ಮಹೀಂ ವಿಲೋಕ್ಯಾಶು ಹರಿವರಾಹ ಭೂತ್ವಾರಿಂಚಾರ್ಥ ಇಮಾಂ ಸಶೈಲಾಂ ಉದ್ಧತ್ಯವಾರಾಂ ಉಪರಿಧಿರಂ ಆಕಾರದಲ್ಲಿ ದೈತ್ಯರೇನು ಬಂದಿದ್ರು ಅದರಲ್ಲೂ ಚತುರ್ಮುಖ ಬ್ರಹ್ಮದೇವರಿಂದ ಮೊದಲು ಹುಟ್ಟಿ ಯಾರು ಆಲಿಹಿರಣ್ಯಾಕ್ಷ ಅಂತವನನ್ನು ಕೂಗ್ತಾರೆ ಅವ್ರು ಬೇರೆ ಯಾರೂ ಅಲ್ಲ ಈ ಮಧುಕೈಟವರೇನೆ ಮೃತರಾಗಿದ್ದಾರಲ್ಲ ಹಿರಣ್ಯಾಕ್ಷ ಹಿರಣ್ಯಕಶ್ಯಪು ಅಂತ ಕಶ್ಯಪುರಲ್ಲಿ ಬರ್ತಾರೆ ಅದಕ್ಕೆ ಮುಂಚೆ ಒಂದು ಆವರ್ತಿ ಮತ್ತೆ ಬಂದಿದ್ದೆ ಹಿರಣ್ಯಾಕ್ಷ ಅವನು ಅಲಗ್ ಅದು ಹೇಗಾಗಿತ್ತು ಲಯೋದಧಿಯಲ್ಲಿ ಅಂದರೆ ಘನವದಕದಲ್ಲಿ ಮೊದಲು ಮುಳುಗು ಹೋಗ್ಬಿಟ್ಟಿತ್ತಲ್ಲ ಭೂಮಂಡಲ ಅದನ್ನು ಮೇಲಕ್ಕೆ ಎತ್ತಲಿಕ್ಕೆ ಯಾರಿಗೂ ಆಗಬಾರದು ಆ ಕಾವುಲ್ ಕಾಯ್ತಾ ನಿಂತಿದ್ದಂತೆ ಎರಡನೇ ಹಿರಣ್ಯಾಕ್ಷ ಇಲ್ಲಿ ನಿರ್ಣಯ ಕೊಡ್ತಾರೆ ಆಚಾರ್ಯರು ವರಾ ಅವತಾರ ಎಷ್ಟಾವರ್ತಿ ಆಯಿತು ಈ ಹಿರಣ್ಯಾಕ್ಷರು ಬೇರೆ ಬೇರೆನಾ ಒಬ್ಬನೇನಾ ಏನಾದ್ರು ವ್ಯತ್ಯಾಸ ಚರಿತ್ರೆಯಲ್ಲಿ ವ್ಯತ್ಯಾಸ ಇದೆಯಾ ಅನ್ನೋದಕ್ಕೂ ನಿರ್ಣಯ ಕೊಟ್ಟರು ಈ ಕಲ್ಪದಲ್ಲಿ ಮದುವೆ ನಡೆದದ್ದೇ ವರಾಹ ರೂಪ ಅದು ಶ್ವೇತವರಾಹ ರೂಪ ಆದ್ದರಿಂದಾಗಿ ಅದನ್ನೇ ಇಲ್ಲಿ ತಗೊಂಡಿದ್ದಾರೆ ಅದೇ ಯಜ್ಞವರಾಹ ಅಂತ ಕರೀತಾರೆ ಬ್ರಹ್ಮದೇವರ ಮೂಗಿನ ಹೊಳ್ಳೆಯಿಂದ ಚಿಕ್ಕ ರೂಪ ಚಿಕ್ಕ ಹಂದಿ ಮರಿಯ ರೂಪದಿಂದ ಬಂದವರು ಗಜಮಾತ್ರದಲ್ಲಿ ಬೆಳೆದು ಎಲ್ಲ ಆರ್ಥಿಕ ಸಾಮಗ್ರಿಯನ್ನು ಕೊಡ್ತಾರೆ ಇದನ್ನೇ ಶ್ವೇತವರಾಹ ರೂಪ ಅಂತಂತಾರೆ ಅಥವಾ ಯಜ್ಞವರಾಹ ಅಂತ ಕೂಗ್ತಾರೆ ನಾವು ಮಾಡುವ ಎಲ್ಲ ಯಜ್ಞವನ್ನು ಕೂಡ ಸ್ವೀಕಾರ ಮಾಡಿ ಉದ್ಧಾರ ಮಾಡುವ ರೂಪ ಅದು ಯಜ್ಞವರಾಹ ರೂಪ ಅಂತಹ ಯಜ್ಞವರಾಹ ರೂಪ ಮದುವೆ ಸ್ವೀಕಾರ ಮಾಡಿದ್ದರಿಂದಲೇ ಈ ದಿನಕ್ಕೆ ಚತುರ್ಮುಖ ಬ್ರಹ್ಮದೇವರ ಈ ದಿನಕಲ್ಪಕ್ಕೆ ಹೆಸರು ಶ್ವೇತವರಾಹಕಲ್ಪ ಅಂತ ಆಮೇಲೆ ಎರಡನೇ ಆವೃತ್ತಿ ನೀಲವರಾಹ ರೂಪವನ್ನು ಸ್ವೀಕಾರ ಮಾಡಿದ್ದಾರೆ ಪರಮಾತ್ಮ ಮದರನೇ ಹಿರಣ್ಯಾಕ್ಷ ಮುಳುಗು ಹೋಗಿದ್ದನ್ನೇ ಎತ್ತಿಲಕ್ಕೆ ಬಿಡ್ತಾ ಇರಲಿಲ್ಲ ಅದನ್ನು ಪರಮಾತ್ಮ ಅವರ ಮಾಡಿ ಬಡದಾತನ ಸಂಹಾರ ಮಾಡುತ್ತಾರೆ ಆ ಕಾಲಕ್ಕೆ ಆಮೇಲೆ ಸಶೈಲಾಮ್ ಒಳಗಿರುವಂತಹ ಪರ್ವತಾದಿಗಳ ಸಮೇತವಾಗಿ ಭೂಮಂಡಲವನ್ನು ಮೇಲಕ್ಕೆತ್ತಿ ಮುಂದೆ ಏನೇನು ಬೇಕೋ ವ್ಯಾಪಾರ ನೆಲೆಸಬೇಕು ಅನುಕೂಲ ಮಾಡಿಕೊಡ್ತಾರೆ ಅಥಾಬ್ ಜನಾಭ ಪ್ರತಿಹಾರ ಪಾಲೋ ಶಾಪಾತೃಶೋ ಪ್ರಜಾತು ಅಥಾಬ್ ಪ್ರತಿಪಾ ಪ್ರತಿಹಾರ ಪಾಲು ಪರಮಾತ್ಮನ ದ್ವಾನಪಾಲಕರಿಬ್ಬರು ಸರಕಾದಿಗಳ ಶಾಪಗ್ರಸ್ತರಾದಾಗ ಅವರಿಬ್ಬರೂ ಕೂಡ ಇದೇ ಮಧುಕೈಟ ಬರೋ ಜೊತೆಯಲ್ಲೇ ಮತ್ತೆ ಹುಟ್ಟಿ ಬರ್ತಾರೆ ಆದರೆ ಹಿರಣ್ಯಾಕ್ಷ ಒಬ್ಬ ಇಲ್ಲ ಜೊತೆಯಲ್ಲಿ ವಿಜಯ ಒಬ್ಬ ಸೇರಿಕೊಂಡಿದ್ದಾನೆ ಕಶ್ಯಪರಲ್ಲಿ ಬಂದಾಗ ಆಗ ದಿತ್ಯಂ ಹಿರಣ್ಯ ಅಥ ರಾಕ್ಷಸೌಚ ಪಿತೃಶ್ವಸೇಯೌಚ ಹರೇಪ್ವರಸ್ತ ಮೊದಲಿಗೆ ದಿತ್ತಿದೇವಿಯಲ್ಲಿ ಹಿರಣ್ಯೌಂ ಆಮೇಲೆ ರಾಕ್ಷಸರು ರಾವಣ ಕುಂಭಕರ್ಣರಾಗಿ ಅದಾದ ಮೇಲೆ ಪರಮಾತ್ಮರಿಗೆ ಸೋದರತ್ತೆಯ ಮಕ್ಕಳು ಅಂತ ಇಬ್ಬರು ಸೋದರತ್ತೆಯರ ಮಕ್ಕಳಾಗಿ ಬರ್ತಾರೆ ಒಬ್ಬ ದಮಘೋಷನ ಸುತ ಶಿಶುಪಾಲ ಇನ್ನೊಬ್ಬ दंतवक्रंत हुटिबरतो हिण्या्या्या्या्या्या्या्या्या्या उदार विक्रम दिदेशुतो यो वरजस्वरार्थे धात्रे वराह रूपिण धरोधुतौ पूर्वहत जजोद्भव मोदल के हिण्याक्ष बंद ब्रह्मदेवरी ब्रह्मदेवन मगन हुटिर्तने वर्ति हिण्याक्ष विजयन जोतिये हिटिबंदु कशपुरशी व्यक्ति आता कईटमने रीतरत वधु कैटभ आईटमे बंद ಆಗ ಚತುರ್ಮುಖ ಬ್ರಹ್ಮದೇವರು ಪ್ರಾರ್ಥನೆ ಮಾಡುತ್ತಾರೆ ಯಾರಿಗೋಸ್ಕರ ಅವರೆಂದು ತಮಗೋಸ್ಕರ ತಾವು ಏನನ್ನೂ ಬೇಡುವವರಲ್ಲ ಬ್ರಹ್ಮವಾಯುಗಳು ಆಗಿರುವವರು ಆದರೆ ಯಾ ಧಾತ್ರೀ ದೇವಿ ಅಂದರೆ ಭೂದೇವಿ ನಾನಾಪುರಿಯಲ್ಲಿ ಬ್ರಹ್ಮದೇವರನ್ನು ಕೇಳಿಕೊಂಡಾಗ ಸ್ವಾಮಿ ಭೂದೇವಿಗೆ ತೊಂದರೆಯಾಗಿದೆ ರಕ್ಷಣೆ ಮಾಡುವಂತೆ ಪ್ರಾರ್ಥನೆ ಮಾಡಿದ್ದಾರೆ ಯಾಕೆ ಚಾಪೆಯೇ ಸುತ್ತಿದಂತೆ ಸುತ್ತಿ ತಗೊಂಡು ಹೋಗಿ ಕೆಳಗಡೆಯಲ್ಲೇ ಮುಚ್ಚಿಟ್ಟಿರ್ತಾರೆ ಮೊದಲನೆಯದ್ದು ಮುಚ್ಚಿಟ್ಟಿದ್ದಲ್ಲ ಮಗ್ನವಾಗಿದ್ದನ್ನು ಹೊರಗೆ ತಗಿಲಿಕ್ಕೆ ಬಿಡೋಲ್ಲ ಎರಡನೇದ್ದು ಮುಚ್ಚಿಟ್ಟಿದ್ದು ಇವರಿಗೆ ವ್ಯತ್ಯಾಸ ಇದೆ ಇವತ್ತಿಗೂ ಕೂಡ ಅನೇಕ ವಿಜ್ಞಾನಿಗಳು ಹೋಗ್ತಾರೆ ಈ ಭೂಮಂಡಲ ತನ್ನ ಸರಳ ರೇಖೆಯಿಂದ ಎರಡಾವೃತ್ತಿ ಜಾರಿ ಅಂತ ಅದು ಬೇರೆ ಇನ್ನೇನು ಅಲ್ಲ ಈ ಕ್ರಮದಲ್ಲಿ ಜಾರಿ ಹೋಗಿದ್ದಿತ್ತು ಮುಳುಗಿ ಹೋಗಿತ್ತು ಇವನು ಮುಳುಗಿ ಸಿಟ್ಟಿದ್ದ ಇನ್ನೊಮ್ಮೆ ಮುಳುಗಿ ಸಿಟ್ಟಿದ್ದ ಹೀಗಾಗಿತ್ತು ಅವನ್ನೇ ಆ ಕಾಲದಲ್ಲಿ ಪರಮಾತ್ಮ ಪೂರ್ವಹತಃ ಹಿಂದೆ ತಾನೇ ಹೊಂದಿದ್ದವನನ್ನು ಈಗ ಮತ್ತೊಂದು ಆವೃತ್ತಿ ಅವನನ್ನು ಸಂಹಾರ ಮಾಡುತ್ತಾನೆ ಅಥೋ ವಿಧಾತುರ್ಮುಖ ವಿನಿಸ್ತಾನ್ ವೇದಾನ್ ಹಯಾಸೋ ಜಗೃಹೇ ಸುರೇಂದ್ರ ಆ ಕಾಲದಲ್ಲೇ ಚತುರ್ಮುಖ ಬ್ರಹ್ಮದೇವರ ಮುಖದಿಂದ ಬಂದಂತಹ ವೇದಗಳು ಬರೀ ವೇದ ಅಂದರೆ ಜಡ ಅಲ್ಲ ನಮ್ಮನ ಯಾವ ಪದಾರ್ಥವೂ ಕೇವಲ ಜಡ ಕೆಲಸ ಮಾಡೋಲ್ಲ ಅದಕ್ಕೆ ಅಭಿಮಾನಿಗಳಿದ್ದೇ ಇರ್ತಾರೆ ಅಭಿಮಾನಿ ದೇವತೆಗಳ ಸಮೇತವಾಗಿ ಬಂದಂತಹ ವೇದಗಳನ್ನು ಹಯಗ್ರೀವಾಸುರ ಅಪಹರಣ ಮಾಡಿಬಿಡ್ತಾನೆ ಆಗ ಪರಮಾತ್ಮ ನಿಹತ್ಯತಂ ಮತ್ಸ್ಯವ ಪುರುಜಗೋಪ ಮನು ಮುನಿ ಮುಸ್ತಾಂಶ ದದೌ ವಿಧಾತುಹು ಇದ ಆರಂಭದಲ್ಲೇ ಮತ್ಸ್ಯರೂಪವನ್ನು ಸ್ವೀಕಾರ ಮಾಡಿ ಆತನನ್ನು ಬಡಿದು ಹೈಗ್ರೀವಾಸವನ್ನು ನಕ್ಕೊಂಡು ಆ ಕಾಲಕ್ಕೆ ವೇದಾಭಿಮಾನಿಗಳನ್ನು ಸಂರಕ್ಷಣೆ ಮಾಡಿ ತಂದು ವೇದುವ್ಯಾಸ ದೇವರ ರೂಪದಲ್ಲಿ ಈಗ ಹಾಗೆ ವೇದಗಳನ್ನೆಲ್ಲ ನಮಗೆ ರಕ್ಷಣೆ ಮಾಡಿ ಕೊಡ್ತಾನೆ ಹಾಗೆ ಚತುರ್ಮುಖ ಬ್ರಹ್ಮ ದೇವರಿಗೆ ಆ ಕಾಲಕ್ಕೆ ರಕ್ಷಣೆ ಮಾಡಿ ಕೊಡ್ತಾನೆ ಅದು ಮತ್ಸ್ಯರೂಪದಲ್ಲಿ ವೇದಗಳು ಉಳಿಬೇಕಾದರೆ ಮತ್ಸ್ಯರೂಪಿ ಪರಮಾತ್ಮನ ಅನುಗ್ರಹ ಅಷ್ಟೇ ಅಲ್ಲ ಚಾಕ್ಷುಷ ಮನ್ವಂತರ ಪ್ರಲಯದಲ್ಲಿ ಇದು ಮದುವೆ ನಡೆದಿದ್ದು ಚಾಕ್ಷುಷ ಮನ್ವಂತರ ಪ್ರಲಯದಲ್ಲಿ ಅದೇ ಮತ್ಸ್ಯರೂಪದಿಂದಲೇ ಸತ್ಯವ್ರತ ರಾಜನಿಗೆ ಸಮಸ್ತ ವೇದಾರ್ಥ ತತ್ವಜ್ಞಾನವನ್ನು ಉಪದೇಶ ಮಾಡಿದ್ದಾನೆ ಅದೇ ಅಲ್ಲಿಗೆ ಮತ್ಸ್ಯರೂಪ ಎರಡೂ ಆಯಿತು ಮತ್ಸ್ಯರೂಪದಿಂದ ರೈತರ ಸಂಹಾರನೂ ಮಾಡಿದ್ದಾನೆ ತತ್ವಾರ್ಥ ಉಪದೇಶವನ್ನು ಮಾಡಿದ್ದಾನಾದ್ದರಿಂದ ಇದು ಜ್ಞಾನಬಲಾವತಾರ ಅಂತ ಪ್ರಸಿದ್ಧವಾಗುತ್ತೆ ಅದನ್ನು ತೋರಿಸಿಕೊಡ್ತಾ ಮನ್ವಂತರ ಪ್ರಲಯೇ ಮತ್ಸ್ಯರೂಪ ವಿದ್ಯಾ ಅದಾತ್ ಮನವೇ ದೇವದೇವ ವೈವಸ್ವತಾಯ ಉತ್ತಮ ಸಂವಿಧಾತ್ಮ ವಿಷ್ಣು ಸ್ವರೂಪ ಪ್ರತಿರೂ ಪ್ರತಿಪತ್ ರೂಪ ಅದೇನೆ ಅಲ್ಲಿ ಉಪದೇಶ ಮಾಡಿದ ಭಾಗವೇ ಇವತ್ತು ಮತ್ಸ್ಯಪುರಾಣ ಅಂತಾಗಿ ಕೂತಿ ಮತ್ಸ್ಯಪುರಾಣದಲ್ಲಿ ಅದನ್ನು ಸಂಗ್ರಹ ಮಾಡಿದ್ದ ಹೀಗೆ ಅಥೋದಿತೇ ಜ್ಯೇಷ್ಠ ಸುತೇನ ಶಶ್ವತೆ ಪ್ರಪೀಡಿತ ಬ್ರಹ್ಮವರಾಚ್ವರೇಶ ಅಂದರೆ ಅಲ್ಲಿಗೆ ತೋರಿಸಿಕೊಟ್ಟಿದ್ದು ಮೊದಲು ವರಾಹ ರೂಪ ಆಮೇಲೆ ಮತ್ಸ್ಯರೂಪದ ಚಿತ್ರಣ ಮಾಡಿದರು ಆಚಾರ್ಯರು ಅದಾದ ಮೇಲೆ ದ್ವಿತೀಯ ಮೊದಲನೇ ಮಗ ತುಂಬ ಹಿಂಸೆ ಕೊಡ್ತಾ ಇದ್ದ ಯಾರು ಹಿರಣ್ಯ ಕಶಿಪ್ಪು ಹಾಸಿಗೆ ಅಥವಾ ದಿಂಬು ಅವನಿಗೆ ಎಲ್ಲ ಸುವರ್ಣಮಯವಾದದ್ದೇ ಇರಬೇಕು ಹಾಗಿದ್ದವನು ಆತ ತುಂಬ ಹಿಂಸೆಯನ್ನು ಕೊಡ್ತಾ ಇದ್ದಾಗ ದೇವತೆಗಳನ್ನು ಪ್ರಾರ್ಥನೆ ಮಾಡಿದಾಗ ಹರಿಂವಿರಿಂಚೇನ ಸಹೋಪ ಜಮುಹು ದೌರತ್ಮ ಸ್ವಾ ಶುಚ್ಚೈ ಅಭಿಷ್ಣು ತಸ್ಥೈರ ಹರಿರುಗ್ರವೀರ್ಯ ನೃಸಿಂಹರೂಪೇಣ ಸಾರಾಸಿ ನೃಸಿಂಹರೂಪದಿಂದಾಗಿ ಮನೆ ಕಂಬದಲ್ಲೇ ಪ್ರಕಟನಾಗಿ ಒಂದೊಂದಾವೃತ್ತಿ ಒಂದೊಂದು ರೀತಿಯಲ್ಲಿ ಪ್ರಕಟನಾಗಿದ್ದಾನೆ ಭಾಗವತ ತಿಳಿಸಿಕೊಡುವಂತೆ ಕಂಬದಲ್ಲಿ ಪ್ರಕಟನಾಗಿ ಹತ್ವಾ ಹಿರಣ್ಯಂಜ ಸುತಾಯ ತಸ್ಯ ದತ್ತ ಭಯ ದೇವಗಣಾನತೋಷಯತೆ ಅವನ ಮಗನಿಗೇನೆ ಪ್ರಹ್ಲಾದರಾಜನಿಗೇನೆ ರಾಜ್ಯವನ್ನು ಕೊಟ್ಟು ದೇವತೆಗಳ ಸಂತೋಷಪಡಿಸಿದ ಇದು ನಾರಸಿಂಹ ರೂಪ ಅಲ್ಲಿಗೆ ವರಾಹರೂಪ ಎರಡಾವರ್ತಿ ಸ್ವೀಕಾರ ಮಾಡಿದ್ದು ಅದಾದ ಮೇಲೆ ಎರಡು ವ್ಯಾಪಾರಗಳನ್ನು ನಡೆಸಿದಂತಹ ಒಂದು ಮತ್ಸ್ಯ ರೂಪ ಅದಾದ ಮೇಲೆ ನಾರಸಿಂಹ ರೂಪ ಈಗ ಮೂರು ರೂಪದ ಚಿತ್ರಣವನ್ನು ಮಾಡಿತ ಅದಾದ ಮೇಲೆ ಸುರಾಸುರಾಣ ಉದಿಂ ವಿಮತ್ನತಾಂ ದಧಾರ ಪೃಷ್ಟೇನೆ ಗಿರಿಂಸ ಮಂದರಂ ಪರಮಾತ್ಮ ಆ ಕಾಲಕ್ಕೆ ದೊಡ್ಡ ಮಂದರಾಚಲವನ್ನು ತಂದು ಅಮೃತವಧನ ಮಾಡಿರಿ ಅಂತಂದರೆ ಮುಳುಗೋಗ್ತಾ ಇದ್ದಾಗ ಗುಳಾಡ್ತಾ ಕೊಡ್ತಾರೆ ದೇವತೆಗಳೆಲ್ಲ ಒಂದು ಒಳ್ಳೆಯ ಕುರ್ಮರೂಪವನ್ನು ತೊಗೊಂಡು ಪರಮಾತ್ಮ ಒಳಗೆ ಪ್ರವೇಶ ಮಾಡಿ ಅಂತ ಹಿಡಿತಾರೆ ಎಲ್ಲ ಆಶ್ಚರ್ಯಪಟ್ಟು ಸ್ತೋತ್ರ ಮಾಡಿದರೆ ಹೀಗಾಡಿಸಿದ್ನಂತೆ ಪರಮಾತ್ಮ ಆ ಕಾಲಕ್ಕೆ ಅಲ್ಲರೂ ಇದೇ ಕುರ್ಮರೂಪದಿಂದಾಗಿ ಇಡೀ ಬ್ರಹ್ಮಾಂಡ ಧಾರಣ ಮಾಡಿದ್ದೇನೆ ನಿಮಗದು ಆಶ್ಚರ್ಯ ಅಂತ ಕಾಣಲಿಲ್ವಾ ಇದೊಂದು ಚೋಟದ್ದ ಬೆಟ್ಟ ಹೊತ್ತುಕೊಂಡಿದ್ದ ಆಶ್ಚರ್ಯವಾಗಿ ಕಾಣಿಸ್ತಾನ ಅಂತ ಕೇಳಿದ್ದಂತೆ ಅಂದರೆ ಕಮಠರೂಪ ಆ ಕಾಲಕ್ಕೆ ಮಾತ್ರ ತಗೊಂಡಿದ್ದಲ್ಲ ಕಮಠ ರೂಪ ನಿತ್ಯದಲ್ಲೂ ಇದೆ ವಿಷ್ಣು ಕೂರ್ಮರೂಪದಿಂದಾಗಿ ವಾಯುಕೂರ್ಮನನ್ನು ಹೊತ್ತು ಅವರು ಶೇಷಿದೇವರನ್ನು ಹೊತ್ತು ಅವರು ಇಡೀ ಬ್ರಹ್ಮಾಂಡವನ್ನು ಧಾರಣ ಮಾಡಿಕೊಳ್ಳುತ್ತಿದ್ದಾರೆ ಅಂದರೆ ಈ ಕೂರ್ಮರೂಪ ಏನಿದೆಯಲ್ಲ ಇದು ನಿರಂತರವಾಗಿ ಇರುವಂತಹ ರೂಪ ವಿಶೇಷ ಅದಕ್ಕೆ ಬೃಂದಾವನಗಳನ್ನು ಹಾಗೆ ಮಾಡುತ್ತಾರೆ ಬೃಂದಾವನ ಅಂತಂದ್ರೇನು ಬ್ರಹ್ಮಾಂಡದ ಪರಿಕಲ್ಪನೆ ಅದು ಆ ಬ್ರಹ್ಮಾಂಡ ಹೇಗಿದೆಯೋ ಹಾಗೆ ಪೂರ್ಣ ವೃಂದಾವನ ಅನ್ನುವರು ಬ್ರಹ್ಮಾಂಡದಂತೆ ಇದೆ ಒಳಗಡೆಗಳಲ್ಲಿ ಆ ಸಮಗ್ರ ದೇವತೆಗಳ ಆವಾಸ ಸ್ಥಾನವಾದಂತಹ ಮಧ್ಯದಲ್ಲಿ ಎತಿಗಳು ಕೂತಿದ್ದಾರೆ ಭಗವಂತನನ್ನು ಚಿಂತನೆ ಮಾಡ್ತಾ ಅಂತ ಇದರ ಅನುಸಂಧಾನವಾಗಿ ಬೇಕಾದ ಚಿತ್ರವನ್ನು ವೃಂದಾವನದಲ್ಲಿ ಮಾಡಿ ತೋರಿಸಿಕೊಡ್ತಾರೆ ಅಂದರೆ ಶ್ರೀರಂಗದಲ್ಲಿ ವೃಂದಾವನಗಳನ್ನು ನೋಡಿದರೆ ಅರ್ಥ ಆಗುತ್ತೆ ಆ ನಡೆಸಿದ್ದಾದರೆ ವರದ ಜೇ ಯತ್ವಮ ವಾ ಚಿತ್ರಮುಖ ಬ್ರಹ್ಮದೇವರ ವರದಿಂದ ಒಳ್ಳೆಯ ಅಜೇಯತ್ವವನ್ನು ಯಾರೂ ನನ್ನ ಗಲ್ಲಿಕ್ಕಾಗಬಾರ್ದು ಅಂತ ಹೊರಪಡ್ಕೊಂಡಿರ್ತಾನೆ ಇದರ ಮೇಲೆ ಪರಮಾತ್ಮ ಅವನಿಗೆ ಶಿಕ್ಷೆ ಆಗೋಲ್ಲ ಅಂತ ಪರಮಾತ್ಮ ಅಜೇಯತ್ವ ಅವಧ್ಯತ್ವ ಇದ್ದರೂ ಬಂದು ಹೊಡಿತಾನೆ ಪರಮಾತ್ಮ ಆದರೂ ಇಲ್ಲಿ ಗೌರವ ಕೊಡ್ತಾನೆ ಯಾಕೆ ಬಲಿನಾಮಕ ಒಬ್ಬ ಸಜ್ಜೀವನೂ ಇದ್ದಾನೆ ಒಬ್ಬ ದೈತ್ಯನೂ ಇದ್ದಾನೆ ಅದರಿಂದಾಗಿ ಆ ಬಲಿಯನ್ನು ಉದ್ಧಾರ ಮಾಡಲಿಕ್ಕೋಸ್ಕರವಾಗಿಯೇ ಪ್ರಹ್ಲಾದರಾಜರಿಗೆ ಹೊರ ಕೊಟ್ಟಿದ್ದ ಪರಮಾತ್ಮ ನಿನ್ನ ಮೊಮ್ಮಗನಿಗೆ ನಾನೇನು ಮಾಡೋಲ್ಲ ಹೆಚ್ಚು ತೊಂದರೆ ಕೊಡೋಲ್ಲ आ तारियाल शिक्षण माताकमा आल्ली अजेयत अजायत इंद्रावरज्योति महान अजोपी अवजभवादि संस्तुत समस्त दैवतेन परमात्मा वामन रूपदे अवतारोण सवा मनात्मा सोलभूतोद्व आल के बलचक्रवर्तीमता विश्वजिद प्रवेशमा हज्जेज्जे इडी जगत कूड़ा आकल के तन वशदक मूरेजे भूमियन केजेल ऋवि क्रम तत्जर निजाग्रजेजे बरीचक्रवर्तिया तक तलगे अलो एगत तकबड़ता अण्ड इंद्र तानु उपेन्ब इषु तान अनुग्रह विशेषवनिधि रूपा रू पितामहे पुराभियाचितो बरेकृते केशव आह यचहा नायांचयाहम ಪ್ರತಿಹನ್ಮಿತಂಬಲಿಂ ಶುಭಾನನಿತ್ಯ ತಥೋಭ್ಯಯಾಚತ ಎಲ್ಲ ನಿರ್ಣಯಗಳನ್ನೆಲ್ಲ ಇಲ್ಲಿ ಆಚಾರ ತೋರಿಸಿಕೊಟ್ಟಿದ್ದಾರೆ ನಾನು ಬೇಡದೇ ಅವನಿಗೆ ಶಿಕ್ಷೆ ಹಾಕೋಲ್ಲ ಅಂತ ಪಿತಾಮಹ ಬಲಿಚಕ್ರವರ್ತಿಯ ಪಿತಾಮಹ ಪ್ರಹ್ಲಾದರಾಜರು ಅವರಿಗೋಸ್ಕರ ಹೊರ ಕೊಟ್ಟಿದ್ದರು ಬಬು ಬಿರೆ ಚಂದ್ರನಲಾಮಥೋವರಾತ್ ಪುರಾಹ್ಯಜೇಯಾಹ ಅಸುರಾಧರಾತರೆ ಚಂದ್ರನಲಾಮ ಅಂದರು ರುದ್ರದೇವ್ ಅವರು ವರದಿಂದಲೇ ಅತ್ಯಂತ ದೃಪ್ತರಾಗಿರುವವರೆಲ್ಲರೂ ಕೂಡ ಅಸುಲರು ಭೂಮಂಡಲದಲ್ಲಿ ಹುಟ್ಟಿ ಬಂದಾಗ एल राजन हटिबंद राजन हुटिबंदिरंचराद्यौ वरािधा दितिजौ हिण्यको तथा हयग्रीव उदार विक्रम तया हत ब्रह्म पुरातन आल के परमात्म स्वामी हयग्रीवन हिण्यदि संहारमी आदमी मत मत राजाद वेषद तुम हिंस को ಸ್ತೋತ್ರ ವಿಶೇಷವನ್ನು ಮಾಡಿದಾಗ ಪರಮಾತ್ಮ ನಿಸ್ಸೀಮ ಶಕ್ತಿ ಮನಿ ಹತ್ಯ ಸರ್ವಾನ್ ಹೃದಂ ಪುಜೇನು ನಿವಸ ತಶಶ್ವತೆ ನಿನ್ನ ನಿಸ್ಸೀಮವಾದಂತಹ ಶಕ್ತಿಯಿಂದ ಅದನ್ನು ಸಂಹಾರ ಮಾಡಿ ಮತ್ತೆ ನಮ್ಮ ಹೃದಯದಲ್ಲಿ ಬಂದು ವಾಸ ಮಾಡುವುದು ಹಾಗೂ ಪರಮಾತ್ಮ ಎರಡು ರೂಪಗಳನ್ನು ತೋಳ್ತಾರೆ ಒಂದು ಪರಶುರಾಮ ರೂಪ ಇನ್ನೊಂದು ದಾಶರಥಿರಾಮ ರೂಪ ಅಂತ ಒಂದು ಕೊಡಲಿರಾಮ ಇನ್ನೊಂದು ಬಿಲ್ಲಿನ ರಾಮ ಒಂದು ಕೋದಂಡರಾಮ ಈ ರಾಮರೂಪಗಳನ್ನು ತಾನ ಕಾಲಕ್ಕೆ ಸ್ವೀಕಾರ ಮಾಡಿತಾನೆ ರಾಮೋಲಿ ಹತ್ಯಾಸುರ ಪೂಗಮುಗ್ರಂ ಹರದಾನರಾದಿ ಹೀ ವಿಧದೇ ಆಗ ಮೊದಲನೇ ರೂಪದಿಂದ ಭಾಗಗವರಾಮ ರೂಪದಿಂದಾಗಿ ಕೊಳಲೆಯಿಂದಲೇ ಎಲ್ಲರನ್ನ ಕತ್ತರಿಸಿ ಆ ರಕ್ತದ ಕಲೆಗಳನ್ನು ತೊಳೆದು ಐದು ಸರೋವರಗಳನ್ನು ನಿರ್ಮಾಣ ಮಾಡಿತಾನೆ ಅದೇನೇ ಕುರುಕ್ಷೇತ್ರದಲ್ಲಿ ಸಮಂತ ಪಂಚಕ ಅಂತ ನಿರ್ಮಾಣ ಆಗಿದೆ ಅದರಿಂದ ಪಿತೃಗಳನ್ನೆಲ್ಲ ಸಂತೋಷಪಡಿಸ್ತಾನೆ ಆ ಕಾಲಕ್ಕೆ ಪರಮಾತ್ಮ ಇದು ಅವಶ್ಯ ಶೋತವ್ಯ ಶ್ರದ್ಧಾದಿ ಕಾಲದಲ್ಲಿ ಪರಶುರಾಮದೇವರನ್ನು ಯಾರು ಚಿಂತನೆ ಮಾಡಿತಾರೆ ಅಂಥವರು ಮಾಡಿದ ಪಿತೃ ಕಾರ್ಯದಿಂದ ಪಿತೃಗಳಿಗೆ ಅತ್ಯಂತ ತೃಪ್ತಿ ಆಗುತ್ತೆ ಯಾಕೆ ನಿಜವಾಗಿಯೂ ಪಿತೃಗಳನ್ನು ಸಂತೋಷಪಡಿಸಿತ್ತು ಪರಮಾತ್ಮ ತಾನು ಬಂದು ಪಿತೃಗಳಿಗೆ ತರ್ಪಣೆ ಕೊಡ್ತಾನೆ ಆ ಕೆಲಸಗಳನ್ನು ತಾನೂ ಮಾಡಿದ್ದಾನೆ ಈ ಕ್ರಮದಿಂದಾಗಿ ಅದವಶ್ಯ ಚಿಂತನೀಯ ತಥಃಪುಲಸ್ತ್ಯಲೆ ಪ್ರಸೂತೌ ತಾವಾದಿ ದೈತ್ಯ ಜಗದೇಕಶತ್ರು ಪರೈರವಧ್ಯ ಇಂದೆ ಅದೇ ಹಿರಣ್ಯಾಕ್ಷ ಹಿರಣ್ಯಕ್ಕೆ ಶುಭಗಳೇನೆ ಮತ್ತೆ ಇಲ್ಲಿ ರಾವಣ ಕುಂಭಕರ್ಣ ಅಂತ ದೊಡ್ಡ ದೈತ್ಯರಾಗಿ ಪುಲಸ್ಟರ್ ವಿಷಯಗಳ ಮೊಮ್ಮಕ್ಕಳಾಗಿ ಪುಲಸ್ಟರ್ ವಿಷಯಗಳ ಮಕ್ಕಳು ವಿಶ್ರವಸ ವಿಷಯಗಳು ಅವರ ಮಕ್ಕಳಾಗಿ ಬರ್ತಾರೆ ಅವರ ಮೊದಲ ವಿಶ್ರವಸ ವಿಷಯಗಳ ಮೊದಲನೇ ಮಗ ಕುಂಬೇರ ಆಮೇಲೆ ಬಂದವರು ಇವರೆಲ್ಲ ಯಾರೋ ರಾವಣ ಎರಡನೇ ಹೆಂಡತಿಯಲ್ಲೂ ಬರ್ತಾರೆ ಇವರೆಲ್ಲರಿಗೂ ಕೂಡ ರಾವಣ ಕುಂಭಕರ್ಣ ಶೂರ್ಪಣಕ ಅದಾದ ಮೇಲೆ ಇನ್ನೊಬ್ಬ ತ್ರಿಶೀರ್ಷ ವಿಭೀಷಣ ಇವರೆಲ್ಲರೂ ಕೂಡ ಅಲ್ಲಿ ಹುಟ್ಟಿ ಬರ್ತಾರೆ ಇವರೆಲ್ಲರೂ ಆಗ ವರಾನ್ ನರಾದೀನ್ ಋತಯೇವರಾವಣ ತಂ ತ್ರಬಾಧತ ಆ ಕಾಲಕ್ಕೆ ಕುಂಭಕರ್ಣನಿಗೆ ಹಿಂದಿನ ಜನ್ಮದಲ್ಲೇ ಹೆಚ್ಚು ವರ ಇತ್ತು ಅಜೇಯತ್ವ ವರ ಆ ವರವನ್ನು ಹಾಗೆ ಮುಂದುವರೆಸುವುದು ಅವನಿಗೆ ಹಿರಣ್ಯಾಕ್ಷರಾಗಿದ್ದಾಗಲೇ ಹೆಚ್ಚಿತ್ತು ಹೆಚ್ಚು ಕಾಲ ಬದುಕಿರಲಿಲ್ಲ ಅವನು ಆ ವರ ಇಲ್ಲೇ ಮುಂದುವರಿತನು ಈ ಜನ್ಮದಲ್ಲಿ ಮುಂದುವರಿಯಿತು ಅದರ ಮೇಲೆ ಇಲ್ಲೂ ಏನೇನೋ ಕೇಳಬೇಕು ಅಂತಿದ್ದ ನಿರವಧ್ಯತ್ವ ಬೇಕು ಅಂತ ಕೇಳಲಿಕ್ಕೆ ಹೋಗಿದ್ದ ನಿದ್ರೆ ಹೆಚ್ಚಾಗಿತ್ತು ಆದರೆ ದರ್ತರ್ ದರ್ ತರ್ತರಾಗಿ ಅದು ನಿರವದ್ಯತ್ವ ಹೋಯ್ತದ್ದು ನಿದ್ರ ಅಥವಾ ಹೊಂದೋಯ್ತದ ಕಡೆಗೆ ಆ ನಿದ್ರ ಅಂತ ಕೇಳಿಕೊಂಡಿದ್ದು ಎದ್ದಾದಂತೂ ನಿದ್ರೆ ಹೊಡಿತಿದ್ದ ಆದರೆ ಎದ್ದಾಗ ತುಂಬ ಹಿಂಸೆ ಮಾಡ್ತಿದ್ದ ಆರು ತಿಂಗಳಿಗೊಮ್ಮೆ ಹೇಳೋದು ಎದ್ದಾಗ ಎದ್ದಾದಂತೂ ಹಿಂಸೆ ಮಾಡೋರು ಆಯಾಸಾದ ಅವರು ಮತ್ತೆ ಹೊಳ್ಕೊಂಡ್ಬಿಡೋರು ಹೀಗೆ ಅನೇಕ ಅನರ್ಥವನ್ನು ಮಾಡ್ತಾ ಇದ್ದ ಕುಂಭಕರ್ಣ ಇವನು ಹೊರ ಕೇಳಿಕೊಂಡಿದ್ದ ರಾವಣ ಅವನ ಹಿಂದೆ ಹಿರಣ್ಯ ಈಗ ಮತ್ತೆ ಹೊರ ಕೇಳಿಕೊಂಡಿದ್ದಾನೆ ವರದ ಪ್ರಭಾವದಿಂದಾಗಿ ಅದು ಎಷ್ಟೋ ನಾನು ಕೆಲವರು ಮಾತ್ರ ಬಿಟ್ಟು ಅಂತ ಹೇಳಿದ್ವಿ ವಾನರ ನರ ಚಿಕ್ಕ ಚಿಕ್ಕ ಪ್ರಾಣಿಗಳು ಅವುಗಳನ್ನು ಬಿಟ್ಟು ನೀನೆಲ್ಲರಿಂದಲೂ ಕೂಡ ನಿನಗೆ ಅಜೇಯತ್ವ ಇದೆ ಮನುಷ್ಯರು ತಾನೇ ಇರಲಿಂತ ಬಿಟ್ಟಿದ್ದ ಆದರೆ ಅವರಿಂದಲೇ ನನಗೆ ಹಾನಿಯಾಗುತ್ತೆ ಅನ್ನೋದರ ಪರಿಚಯ ಇರಲಿಲ್ಲ ಆತನಿಗೆ ಅದರಿಂದಲೇ ವಾಲಿ ಮುಂತಾದವರಿಂದಾಗಿ ಭಾರಿ ಸೋಲನ್ನು ವಾಲಿ ಅದರಂತೆ ಕರ್ತವ್ಯದ ಅರ್ಜುನ ಮುಂತಾದವರಿಂದ ಅಪಾರ ಸೋಲನ್ನು ಮುಣಿತಾನೆ ಕಾಲಕ್ಕೆ ಯಾರು ಈತ ರಾವಣ ಆದರೆ ದೇವತಾ ರೂಪದಲ್ಲಿದ್ದಂತಹ ಮುಖ್ಯಪ್ರಾಣ ದೇವರೇ ಬಡದೊಡಿಸ್ತಾರ ಅಂದರೆ ಬ್ರಹ್ಮದೇವರವರ ನಾನು ಕೆಲವೊಮ್ಮೆ ಗೌರವ ಕೊಡಬೇಕು ಕೊಡ್ತೇನೆ ಅಷ್ಟೇ ಎಲ್ಲವಾಗಲೂ ಅದಕ್ಕೆ ಕೊಡಲೇಬೇಕು ಅಂತಿಲ್ಲ ಅದನ್ನು ಕಿತ್ತು ಬಿಸಾಡಲಿಕ್ಕೂ ಅಧಿಕಾರ ಇದೆ ಅಂತ ತೋರಿಸೋದಕ್ಕೆ ಮುಖ್ಯಪ್ರಾಣದೇವರು ಹನುಮಂತ ರೂಪದಿಂದ ಅಥವಾ ತಮ್ಮ ಮೂವತ್ತು ಕೋಟಿ ರೂಪಗಳಿದ್ದಾವೆ ಆ ರೂಪದಲ್ಲಿ ಒಂದು ರೂಪದಲ್ಲಿ ಹೊಡಿತಾರೆ ಮೂವತ್ತು ಮೂರು ಕೋಟಿ ಮೂರು ಕೋಟಿ ತಮ್ಮ ರೂಪಗಳ ಮಧ್ಯದಲ್ಲಿ ಕಪಿಲರಾಮಕ ಪರಮಾತ್ಮನ ಉಪಾಸನೆ ಮಾಡ್ತಾ ಇದ್ದಾರೆ ಅಲ್ಲಿವನು ಪಟಳ ಮಾಡಲಿಕ್ಕೆ ಹೋಗ್ತಾನೆ ಒಂದು ರೂಪದಲ್ಲಿ ಝಾಡಿಸಿ ಬದಿತಾರೆ ಕಿತ್ಕೊಂಡು ಮನೆ ಮುಂದೆ ಬಿಡ್ತಾನೆ ಮೂರು ತಿಂಗಳು ಎಚ್ಚರ ಆಗಿರೋದು ಅವನಿಗೆ ಅವೆಲ್ಲ ರಾಮಾಯಣದಿಂದ ವೈದ್ಯವಾದು ಆ ಕ್ರಮದಲ್ಲಿ ನಡೆಯುತ್ತೆ ತದಾಬ್ಜಂ ಶೂಲನ ಮೇವ ಜಾಗ್ರತೋ ನಿಧಾಯ ದೇವಾಹೂತಪೂರ್ವಕ ಇಂದ್ರಾದಿ ಸಮಸ್ತ ದೇವತೆಗಳು ರುದ್ರದೇವರನ್ನು ಮುಂದಿಟ್ಟುಕೊಂಡು ಕ್ಷೀರಸಾಗರಕ್ಕೆ ಹೋಗಿ ಭಗವಂತನನ್ನು ಬಿಡ್ತಾರೆ ಸ್ವಾಮಿ ವೃದ್ಧರ ದೇವರಿಂದ ಹಿಡ್ಕೊಂಡು ಎಲ್ಲರಿಗೂ ತೊಂದರೆ ಕೊಡ್ತಿರ್ತಾರೆ ಅವ್ರಿಗೂ ನಿಮ್ಮ ಆತ್ಮಲಿಂಗ ಕೊಡಿರಿ ಅಂತ ಕೇಳ್ತಾನೆ ಅವನು ಹೊತ್ಕೊಂಡು ಹೋಗಬೇಕು ಅಂತ ಪ್ರಯತ್ನ ಮಾಡಿರ್ತಾನೆ ಕಡೆ ಗಣಪತಿ ಬಂದು ಅದನ್ನೆಲ್ಲೋ ಇಟ್ಟು ಮಾಡಿ ಹೇಗೆ ಉಳಿಸ್ಕೊಳ್ತಾರೆ ಪಾರ್ವತಿ ದೇವಿಯನ್ನು ಅಪಹರಣ ಮಾಡಬೇಕು ಅಂತ ಹಗುಳು ರಾತ್ರಿ ಹೊಚ್ಚಾಗ್ತಿರ್ತಾನೆ ಇಂಥ ದೊಡ್ಡ ದೈತ್ಯ ಬಾಲಾಪಹಾರಿ ಎಲ್ಲರಿಗೂ ಹಿಂಸೆಯಾಗಿರುತ್ತಿದು ಆ ಕಾಲದಲ್ಲಿ ಎಲ್ಲ ಬಂದು ಭಗವಂತನಲ್ಲಿ ಕೇಳ್ತಾರೆ ಆ ಸ್ತೋತ್ರ ಕ್ರಮ ಹೀಗಿದೆ ಅಂತ ಆಚಾರ್ಯರು ಸಂಗ್ರಹ ಮಾಡ್ತಾ ತ್ವಮೇಕೈಶ ಪರಮಃ ಸ್ವತಃ ಚತುರ್ಮುಖ ಸಮಸ್ತ ದೇವತೆಗಳು ಕೂಡ ನಿನ್ನಿಂದ ಬರೋರು ಸ್ವಾಮಿ ಎಲ್ಲ ನಿನ್ನಿಂದರೆ ಹಿಂದೆ ಹೇಳಿದ ಕಾಲಮಾನವನ್ನೆಲ್ಲ ಈ ಎರಡು ಸ್ತೋತ್ರದಲ್ಲಿ ಸಂಗ್ರಹ ಮಾಡುತ್ತಾರನು ಮನುಷ್ಯಮಾನ ತ್ರಿಶತಸಾಂಕ ಮುಶಂತಿ ವತ್ಸರಂ ದ್ವಿಷತ್ ಸಹಸ್ರೈ ಅಪಿತೈಶ್ಚತುರ್ಯುಗಂ ತ್ರೇತಾದಿ ಪಾದಶಯ್ಯವಹೀನೈ ಹಿಂದೆ ಹೇಳಿ ಎಲ್ಲ ಲೆಕ್ಕಾಚಾರಗಳನ್ನು ಇಲ್ಲಿ ತೋರಿಸಿಕೊಟ್ಟಿದ್ದಾರೆ ಸಹಸ್ರವೃತ್ತ ಸ್ವಯಂಭುವ ನಿಶಾಚ ತನ್ಮಾನ ಶರಚ್ಛತಂ ತ್ವದಾಜ್ಞೆಸ್ವಾನ್ ಅನುಭೂಯ ಭೋಗಾನ್ ಉಪೈತ ಸೋಪಿ ತ್ವರಿತ ತ್ವದಂತಿಕಂ ಇಂತ ದೊಡ್ಡ ಕಾರಣದ ಚತುರ್ಮುಖ ಬ್ರಹ್ಮದೇವರು ತಮ್ಮ ಸಾಧನೆ ಮಾಡಿ ಮಾಡಿ ಬಳಿ ಬರ್ತಿರ್ತಾರೆ ಅದರಿಂದ ನಿನ್ನ ಕರ್ಣಪುಟದಿಂದಲೇ ಬಂದ ಮಧುಕೈಟ ನೀನು ಹಿಂದೆ ಸಂಹಾರ ಮಾಡಿದ್ದೀ ಅವರಲ್ಲಿ ಪ್ರಭಂಜನಾವೇಶ ಇತ್ತಾದ್ದರಿಂದ ಅಷ್ಟು ಪುಟ್ಟಳ ಮಾಡಿದರು ವಾಯುದೇವರ ಆವೇಶ ಇರಲಿಲ್ಲ ಅಂದರೆ ಮತ್ತೆ ಕೆಲಸ ಮಾಡಲಿಕ್ಕೆ ಆಗ್ತಿರಲಿಲ್ಲ ವಾಯುದೇವರ ಆವೇಶ ಬರೀ ದೇವತೆಗಳಲ್ಲೂ ಅಷ್ಟೇ ಅಲ್ಲ ದೈತ್ಯರಲ್ಲೂ ಇರತ್ತೆ ಅಂತ ತೋರಿಸಿದರು ವಾಯುದೇವರ ಆವೇಶ ಆ ಇತ್ತು ಯಾಕೆ ದುರ್ವ್ಯಾಪಾರವನ್ನು ಮಾಡಲಿಕ್ಕೂ ಇಟ್ಟಿರ್ತಾನೆ ಪರಮಾತ್ಮ ಪ್ರಹ್ಲಾದರಾಜರಲ್ಲೂ ಇಟ್ಟಿರ್ತಾನೆ ಪ್ರಲ್ಹಾದ ರಾಜರಲ್ಲಿ ಯಾಕೆ ಇಟ್ಟಿರ್ತಾನೆ ನರಸಿಂಹದೇವರನ್ನು ಹೊಲಿಸಿಕೊಳ್ಳಿಕ್ಕೆ ಅಂತಿಟ್ಟಿರ್ತಾನೆ ಅದರಂತೇನೆ ಕಂಸಾದಿಗಳಲ್ಲೂ ಇಟ್ಟಿದ್ದು ಕೃಷ್ಣನ ಸೋದರ ಮಾವ ಅಂತನ್ನುವ ಹೆಗ್ಗಳಿಕೆ ಅದು ಕಂಡುಕಂಡವ್ರಿಗೆ ಬರೋಲ್ಲ ಅದಕ್ಕೆ ವಾಯುದೇವರು ತಾವಿದ್ದು ಅದನ್ನು ಅನುಭವಿಸ್ತಾರೆ ಕಂಸನಿಗೆ ಅವನು ವಧೆ ಅಷ್ಟೇ ಅಲ್ಲಿಂದ ಅವನಿಗೆ ಭಯ ವಧೆ ಇತ್ಯಾದಿಗಳನ್ನು ಮಾತ್ರ ಕೊಡ್ತಾರೆ ಹೀಗೆ ನಾನಾ ಕಾರಣಗಳಿಂದ ಮುಖ್ಯಪುರಾಣದೇವರು ತಮ್ಮ ಆವೇಶವನ್ನು ಇಟ್ಟಿರ್ತಾರೆ ಇಲ್ಲೂ ಹಾಗೆ ಇಟ್ಟಿದ್ದರು ಅಂಥವರಿಬ್ಬರನ್ನೂ ಕೂಡ ಸಂಹಾರ ಮಾಡಿದೆ ಹಯಶೀರ್ಷನನ್ನು ಕೊಂದಿ ಅದರಂತೆ ನಿಷ್ಪೀಡ್ಯತಾ ಊರು ತಲೆಯೇ ಕರಾಭ್ಯಾಮ್ ತನ್ನ ಮೇಧುಸೈ ವಾಶು ಚಕರ್ತ ಮೇದಿನಿ ಆ ಮಧುಕೈಟರ ಮೇಧಸ್ಸಿನಿಂದಲೇ ಮೇದಿನಿಯನ್ನು ನಿರ್ಮಾಣ ಮಾಡಿದ್ದೆ ಸ್ವಾಮಿ ಅಂತೂ ಹೀಗೆ ತೋರಿಸಿಕೊಡ್ತಾ ಈಗ ದಶಸ್ಸಂತನ ಭೂತ ಈ ಕಾಲದಲ್ಲಿ ನೀನು ಮತ್ತೆ ಅವತಾರ ಮಾಡಿ ಅದೇ ಮಧುಕೈಟರೇನೆ ಹಿರಣ್ಯಕ್ಷ ಹಿರಣ್ಯಕೇಶಾಗಿದ್ದರು ಈಗ ರಾವಣ ಕುಂಭಕರ್ಣರಾಗಿ ಬಂದಿದ್ದಾರೆ ನೀನೇ ಅವತಾರ ಮಾಡಿ ಅವರನ್ನು ಸಂಹಾರ ಮಾಡುವ ನೆಪದಿಂದ ಇಡೀ ಜಗತ್ತಿಗೆ ತತ್ವಜ್ಞಾನ ಅಂದರೆ ಏನು ನೀನು ಯಾರು ಹೇಗಿರ್ತೀಯ ನಿನ್ನ ಭಕ್ತರಾದವರ ನಡೆ ನುಡಿ ಹೇಗಿರಬೇಕು ಎಲ್ಲ ನೀನೇ ನಟನ ಮಾಡಿ ತೋರಿಸಿಕೊಡಬೇಕು ಅದಷ್ಟು ವ್ಯಾಪಾರ ನಡೆಸುವಂಥದ್ದು ರಾಮಾಯಣ ಪೂರ್ವದಲ್ಲಿ ಇದನ್ನು ಪ್ರಾರ್ಥನೆ ಮಾಡಿದಾಗ ಆಗ ಸಮಗ್ರ ದೇವತಾ ವರ್ಗಕ್ಕೂ ಕೂಡ ಭಗವಂತ ಆದೇಶ ಕೊಡ್ತಾರೆ ಆಗ ಮೊದಲು ಬಂದವರೇ ಮುಖ್ಯ ಪ್ರಾಣ ದೇವರು ಹನುಮಂತ ರೂಪದಲ್ಲಿ ಬರ್ತಾರೆ ಜನ ದೇವತೆಗಳ ಅವತಾರ ಮಾಡಿದ ಮೇಲೆ ಆಮೇಲೆ ಮತ್ತು ಪರಮಾತ್ಮ ಅವತಾರ ಮಾಡುವುದು ಅಲ್ಲಿ ತನಕ ಅವತಾರಗಳ ಇದು ಅಂಶಾವತಾರಣ ಅಂತ ಹೋಗ್ತಾರೆ ಇದು ಅತ್ಯಂತ ಪ್ರಧಾನ ಯಾವ್ಯಾವ ದೇವತೆಗಳಿಗೆ ಏನೇನಾದರೂ ಎಲ್ಲೆಲ್ಲಿ ಅವತಾರ ಮಾಡಿದ್ವು ಹೇಗೆ ಅವತಾರ ಮಾಡಿದವು ಅವ್ರ ತಾರತಮ್ಯ ಏನು ಜಾಂಬವಂತ ಅಂತಂದರೆ ಯಾರು ಹೆಚ್ಚು ಗೊತ್ತಾಗಲಿಲ್ಲ ಯಾರು ಜಾಂಬವಂತ ಅಂದರೆ ಬೇರೆ ಯಾರೂ ಅಲ್ಲ ಯಮಧರ್ಮರಾಜರೇ ಎಷ್ಟಾವೃತ್ತಿ ಅವತಾರ ಮಾಡಿದ್ರು ಅವರು ಮೂರು ಮೂರು ಕಡೆಯಲ್ಲಿ ಅವತಾರ ಮಾಡಿದರು ಅದನ್ನು ತೋರಿಸ್ತಾರೆ ತಾರ ಅನ್ನುವ ಕಪಿ ತಾರೆ ಅಂತ ಆ ಕಪಿಯ ತೆಂಗಿ ವಾಲಿ ಪತ್ನಿಯಾಗಿ ಬಂದಿದ್ದು ವಾಲಿ ತಂದೆ ಯಾರು ಸಾಧಾರಣ ಏನೋ ವಾಲಿ ಸುಗ್ರೀರಿಯುವ ಕಿತ್ತ ಹೇಳದೇ ಕಿತ್ತ ಹೇಳ್ತೇನೆ ಅಲ್ವ ಅಣ್ಣ ತಮ್ಮಂದಿರಿಗೆ ಒಬ್ಬ ತಾಯಿ ಒಬ್ಬ ತಂದೆ ಮಕ್ಕಳಿಗೆ ಹಿಕ್ಕು ಆದರೆ ವಾಲಿ ಸುಗ್ರೀವಿ ಇಬ್ಬರು ಒಬ್ಬ ತಂದೆ ತಾಯಿ ಮಕ್ಕಳು ಅಲ್ಲ ಅವರಿಬ್ಬರು ವಾರಿ ಇಂದ್ರದೇವರ ಪುತ್ರ ತಮ್ಮಿಂದಲೇ ತಾವು ಹುಟ್ಟಿ ಬಂದವರು ವಾರಿ ಇಂದ್ರಪುತ್ರೇ ಸುಗ್ರೀವಾಸೂರ್ಯ ಪುತ್ರ ಇಂದ್ರಾಸೂರ್ಯ ಇಬ್ಬರು ದಿ ಅತಿಥಿದೇವಿಯ ಮಕ್ಕಳಾದ್ದರಿಂದಾಗಿ ಅವರಿಬ್ಬರು ಅಣ್ಣ ತಮ್ಮಂದರು ಅಂದರೆ ಚಿಕ್ಕಪ್ಪು ಚೊಡ್ಡಪ್ಪನ ಮಕ್ಕಳೇ ಹೊರತು ಅವರು ಸಾಕ್ಷಾತ್ ಒಬ್ಬ ತಾಯಿ ಒಬ್ಬ ತಂದೆ ಮಕ್ಕಳಲ್ಲ ಅವರಿಬ್ಬರೂ ಕೂಡ ಇದರಂತೇನೆ ಅಂಗದಾದಿಗಳಲ್ಲಿ ಯಾರ್ಯಾರು ಅನ್ನೋದನ್ನು ಸ್ಫುಟವಾಗಿ ತಿಳಿಸ್ತಾ ಭಗವಂತನ ಆಯುಧಗಳೇ ಹೇಗೆ ಅವತಾರ ಮಾಡಿದರು ಅವರೇ ಬಂದವರೇನೇ ಸಂಕರ್ಷಣಾದಿ ಆವೇಶಕ್ಕೆ ಒಳಗಾಗಿರುವಂತಹ ಲಕ್ಷ್ಮಣ ಭರತ ಶತ್ರುಘ್ನರು ಹೇಗಾಗ್ತಾರೆ ಸೀತಾದೇವಿ ಹೇಗೆ ಅವತಾರ ಮಾಡಿದ್ರು ಇದರದೆಲ್ಲ ಒಂದು ಪಟ್ಟಿ ಇದೆ ಆ ಪಟ್ಟಿಯನ್ನು ಮುಂದಿನ ಆವೃತ್ತಿ ನೋಡ್ತಾ ರಾಮಾಯಣದ ಪ್ರಸಂಗಗಳಿಗೆ ಆಚಾರ್ಯರು ಹೇಗೆ ನಿರ್ಣಯ ಕೊಟ್ಟರು ನಾಲ್ಕನೇ ಅಧ್ಯಾಯದಿಂದ ಸ್ವಲ್ಪ ಕಡೆಯ ಅಂಶವನ್ನು ಉಳುಕೊಂಡಿದೆ ಅದನ್ನು ಹೇಳಿ ಈ ಅಧ್ಯಾಯ ಸಾರಾಂಶ ಮಂತ್ರಾಲಯಪ ಸಂಗ್ರಹ ಮಾಡಿದರು ಅದಾದ ಮೇಲೆ ಉಳಿದ ರಾಮಾಯಣದ ಪ್ರತಿ ಪ್ರಸಂಗಕ್ಕೆ ಅಂದರೆ ರಾಮಾಯಣದಲ್ಲಿ ವಿಶ್ವಾಮಿತ್ರ ಯಾರು ಅವನು ಕರದಲ್ಲಿ ಯಾಕೆ ಬಂದ ಪರಮಾತ್ಮ ವಿಶ್ವಸ್ಯ ಮಿತ್ರ ವಿಶ್ವಾಮಿತ್ರ ಅಂತ ಆಗ್ತಿರ್ತಾರೆ ವಿಶ್ವಕ್ಕೆ ಆ ಮಿತ್ರ ಅಲ್ಲ ಅದಕ್ಕೆ ನಿರ್ಣಯ ಕೊಡ್ತಾರೆ ಅದರಂತೆ ಅವರು ಮಂತ್ರೋಪದೇಶ ಕೊಟ್ಟರೆ ಎಲ್ಲ ತೊಗೊಳ್ತಾನೆ ಅವ್ರು ಕೊಟ್ಟರೆ ಅಸ್ತ್ರಗಳನ್ನು ಪ್ರಯೋಗ ಮಾಡುತ್ತಾನೆ ದೇವರು ಗುರುಗಳು ಉಪದೇಶ ಏರಿಪಡನಲ್ಲ ಯಾಕೆ ಇದಕ್ಕೆಲ್ಲ ಉತ್ತರ ಇದೆ ಅದರಂತೆ ತಾಟಕಾಸಂಹಾರ ಅವಳು ಹೆಣ್ಣು ಅವಳನ್ನು ಹೊಂದಿದ್ದು ಹೇಗೆ ನ್ಯಾಯ ಅದಕ್ಕೆ ಉತ್ತರ ಕೊಡ್ತಾರೆ ಅಹಲ್ಯ ಉದ್ಧಾರ ಪ್ರಕರಣದ ನೀತಿ ಏನು ಅನ್ನೋದನ್ನು ವಾಲ್ಮೀಕಿ ರಾಮಾಯಣವನ್ನು ಮೀರಿ ನಿರ್ಣಯ ವಾಲ್ಮೀಕಿ ರಾಮಾಯಣದ ತಾತ್ಪರ್ಯ ತೋರಿಸಿಕೊಡ್ತಾರೆ ಆಚಾರ್ಯರು ಇನ್ನೂ ಶಿವಧನುಸ್ಸು ಭಂಗ ಮಾಡಿದ್ದಾಗಲಿ ಅಥವಾ ವರ್ಶುರಾಮದೇವರ ಜೊತೆಯಲ್ಲಿ ಆಡಿದ ಆಟ ಆಗಲಿ ಸೀತಾದೇವಿಯರ ಪಾಣಿಗ್ರಹಣ ಬಹಳ ಸುಂದರವಾದ ಕ್ರಮದಲ್ಲಿ ಇದಕ್ಕೆಲ್ಲ ನಿರ್ಣಯ ಕೊಡು ನಾಲ್ಕನೇ ಅಧ್ಯಾಯದಲ್ಲಿ ಅವೆಲ್ಲ ಮುಂದಿನಿ ಶಾರ ಭಾನ್ವಾರೇ ನೋಡ ಅತಿ ಯಥಗಿಪ್ರಾಯಕೃಷ್ಣ